श्री श्रीगुरुभ्यो नम हरि महाकाय कोटि सूर्य समप्रभा, निर्विघ्न कुरु मे दिवस्यु सर्वदा ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಶಿವಪುರಾಣದ ಮೊದಲನೆಯ ವಿದ್ಯೇಶ್ವರ ಸಮಿತಿಯಲ್ಲಿ ಹದಿನೇಳನೇ ಅಧ್ಯಾಯವನ್ನು ನೋಡ್ತಾ ಇದ್ದೆವು ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇವರ ದಿನ ಅಂತೇಳಿ ಹೇಳ್ತಾರೆ ಆಯುಸಿಗೆ ದಿನ ಅಂತೇಳಿ ಹೇಳ್ತಾರೆ ಅಂದರೆ ಇಲ್ಲಿ ಒಂದು ಸಂಜ್ಞೆ ಕೊಟ್ಟದ್ದು ಅದರ ಮೇಲೆ ಅಂದರೆ ಈ ಕಾಲಾತೀತ ಈಶ್ವರ ಯಾವ ಅಂದರೆ ಬ್ರಹ್ಮ ವಿಷ್ಣು ಶಿವರ ಅದಕ್ಕಿಂತ ಮೇಲಿನಂತಹ ಈ ಒಂದು ಪರಮೇಶ್ವರ ಅಥವಾ ಪರಬ್ರಹ್ಮ ಸ್ವರೂಪ ಯಾವ ನಿರಾಕಾರ ಸ್ವರೂಪ ಇದೆ ಅವನಿಗೆ ಅದಕ್ಕೆ ದಿನವಾಗಲಿ ರಾತ್ರಿ ಜನ್ಮ ಮರಣಗಳಾಗಲಿ ಯಾವುದೂ ಇಲ್ಲ ಅದಕ್ಕೆ ಆಯುಸ್ಸು ಅಂಥೇಳಿ ಇಲ್ಲ ತ್ರಿಮೂರ್ತಿಗಳಿಗೂ ಕೂಡ ಆಯುರ್ಮಾನ ಇದೆ ಅದರ ಮೇಲಿನದ ಆ ಪರತತ್ವಕ್ಕೆ ಯಾವುದೇ ಇಲ್ಲ ಅದು ಕಾಲಾತೀತವಾದದ್ದು ಅಂತೇಳಿ ಹೇಳ್ತಾರೆ ಆಮೇಲೆ ಪುನಃ ಕಾರಣಸತ್ಯಂತ ಕಾರಣ ಬ್ರಹ್ಮಣಸ್ತ ಗಂಧಾಭ್ಯಸ್ತು ಭೂತೆಭ್ಯತೂರ್ಧ ನಿರ್ಮಿತ ಸದಾ ಅಂದರೆ ಪುನಃ ಮತ್ತು ಕಾರಣಸತ್ಯಲೋಕ ಪರ್ಯಂತವಾಗಿ ಈಗ ನಾವು ಕಾರ್ಯಲೋಕಗಳ ಬಗ್ಗೆ ಹೇಳಿ ಆಯಿತು ಕಾರಣಲೋಕ ಈ ಕಾರ್ಯಕ್ಕೆ ಕಾರಣವಾದಂತಹ ಲೋಕ ಮೂಲ ಕಾರಣಸತ್ಯಲೋಕ ಕಾರ್ಯಬ್ರಹ್ಮನ ಸತ್ಯಲೋಕ ನಾವು ಆಗ ಆ ಬ್ರಹ್ಮನ ಹದಿನಾಲ್ಕು ಲೋಕಗಳಲ್ಲಿ ಬಂದಿದೆ ಅದು ಮೇಲ್ನದ್ದು ಕಾರ್ಯಸತ್ಯಲೋಕ ಈಗ ಕಾರಣಸತ್ಯಲೋಕ ಪರ್ಯಂತವಾಗಿ ಗಂಧ ಮುಂತಾದಂತಹ ಸೂಕ್ಷ್ಮಭೂತಗಳಿಂದ ನಿರ್ಮಿಸಿದಂತಹ ಸೂಕ್ಷ್ಮಗಂಧಾದಿ ಸ್ವರೂಪಗಳಾದಂತಹ ಹದಿನಾಲ್ಕು ಕಾರಣ ಬ್ರಹ್ಮಲೋಕಗಳು ಆ ಕಾಲಾತೀತ ಲೋಕದ ಮೇಲೆ ಇರುವವು ಈ ಕಾಲಾತೀತ ಲೋಕ ಅಂತ ನಾವೇನು ಹೇಳಿದ್ದೇವೆ ಅಂದರೆ ನಾವಲ್ಲಿ ಈಗಾಗಲೇ ಹೇಳಿದ ಪ್ರಕಾರ ಹದಿನಾಲ್ಕು ಬ್ರಹ್ಮಲೋಕಗಳು ಹದಿನಾಲ್ಕು ವಿಷ್ಣು ಲೋಕಗಳು ಅದರ ಮೇಲೆ ಇಪ್ಪತ್ತೆಂಟು ರುದ್ರಲೋಕಗಳು ಅದರ ಮೇಲೆ 56 ಯಾವುದು ಹೌದು ಅಂದರೆ ಶುಚಿಲೋಕ ಪರ್ಯಂತವಾಗಿರ್ತಕ್ಕಂಥದ್ದು ಇಪ್ಪತ್ತೆಂಟು ರುದ್ರಲೋಕಗಳನ್ನು ಹೇಳಿಯಾಯಿತು ಅದರ ಮೇಲೆ ಅಹಿಂಸಾಲೋಕ ಪರ್ಯಂತವಾಗಿ ಶುಚಿಲೋಕದಿಂದ ಅಹಿಂಸಾಲೋಕ ಪರ್ಯಂತವಾಗಿ ಸತ್ಯಲೋಕದಿಂದ ಪಾತಾಳದಿಂದ ಸತ್ಯಲೋಕದವರೆಗೆ ಬ್ರಹ್ಮ ಹದಿನಾಲ್ಕು ಲೋಕಗಳು ಸತ್ಯಲೋಕದಿಂದ ಕ್ಷೇ ಕ್ಷಮಾಲೋಕದವರೆಗೆ ವಿಷ್ಣು ಲೋಕಗಳು ಹದಿನಾಲ್ಕು ಪುನಃ ಕ್ಷಮಾಲೋಕದಿಂದ ಶುಚಿ ಲೋಕದವರೆಗೆ ಇಪ್ಪತ್ತೆಂಟು ಲೋಕಗಳು ರುದ್ರಲೋಕಗಳು ಶುಚಿಲೋಕದಿಂದ ಅಹಿಂಸಾಲೋಕದವರೆಗೆ ಐವತ್ತಾರು ಲೋಕಗಳು ಕೈಲಾಸ ಲೋಕಗಳು ಜ್ಞಾನ ಕೈಲಾಸ ಲೋಕಗಳು ಅಥವಾ ಕಾರ್ಯೇಶ್ವರನ ಲೋಕಗಳು ಅದಾದ ನಂತರ ಕಾಲಚಕ್ರ ಅದಾದ ಮೇಲೆ ಕಾಲಾತೀತ ಎನ್ನತಕ್ಕಂತಹ ಲೋಕ ಈ ಕಾಲಾತೀತ ಲೋಕದಿಂದ ಮೇಲಿನದನ್ನು ಈಗ ನಾವು ಹೇಳ್ತಾ ಇದ್ದೇವೆ ಕಾಲಾತೀತ ಲೋಕದ ಮೇಲೆ ನಾವೀಗ ನಾದ ನಾದಲೋಕ ಅಂತೇಳಿ ಹೇಳುವಂಥ ಕೆಳಗಿನದ್ದು ಬಿಂದು ಲೋಕಗಳು ಮೇಲಿನದ್ದು ನಾದಲೋಕ ಅಥವಾ ಜ್ಞಾನಲೋಕ ಕೆಳಗಿನದ್ದು ಕರ್ಮಲೋಕಗಳು ಈ ಇದರಲ್ಲಿ ಕಾಲಾತೀತ ಲೋಕದ ಮೇಲೆ ಈಗ ಹೇಳ್ತಾ ಇದ್ದಾರೆ ಕಾರಣಸತ್ಯಲೋಕ ಅಂಥೇಳಿ ಕಾರಣಸತ್ಯಲೋಕ ಪರ್ಯಂತವಾಗಿ ಅಂದರೆ ಅದು ಅದರ ಮೇಲಿನದ್ದೇ ಕಾರಣಸತ್ಯಲೋಕ ಅಲ್ಲ ಒಟ್ಟು ಹದಿನಾಲ್ಕು ಕಾರಣ ಬ್ರಹ್ಮಲೋಕಗಳಿವೆ ಕಾರ್ಯಬ್ರಹನ್ನು ಮುಗಿದಿದೆ ಆಗಲೇ ಕಾರಣ ಬ್ರಹ್ಮ ಲೋಕಗಳು ಹದಿನಾಲ್ಕಿದೆ ಎಲ್ಲಿವರೆಗೆ ಅಂತ ಹೇಳಿದರೆ ಈ ಕಾಲಾತೀತ ಲೋಕದಿಂದ ಕಾರಣಸತ್ಯ ಲೋಕದವರೆಗಿನದ್ದು ಅದು ಹದಿನಾಲ್ಕು ಕಾರಣ ಬ್ರಹ್ಮಲೋಕಗಳು ಅಂತೇಳಿ ಹೇಳ್ತಾರೆ ಸೂಕ್ಷ್ಮಗಂಧಸ್ವರೂಪಿ ಸ್ಥಿಲೋಕುರ್ದಶ ಪುನಃ ಕಾರಣವಿಷ್ಣುರುವೈ ಸ್ಥಿಲೋಕುರ್ದಶ ಪುನಃ ಕಾರಣರುದ್ರೋಕಾಷ್ಟಾಶಕಮತಃ ಪುನಶ್ಚ ಕಾರಣೇಶಾಶ್ತೂರ್ಧ್ವಗ ಅಲ್ಲದೆ ಇದರ ಮೇಲೆ ವಿಷ್ಣುವಿನ ಹದಿನಾಲ್ಕು ಕಾರಣವಿಷ್ಣುವಿನ ಕಾರ್ಯವಿಷ್ಣು ಅಲ್ಲ ಕಾರಣವಿ ಮೂಲವಿಷ್ಣು ಕಾರಣ ವಿಷ್ಣುವಿನ ಹದಿನಾಲ್ಕು ಲೋಕಗಳಿವೆ ಅದಕ್ಕೆ ಮೇಲೆ 28 ಕಾರಣ ರುದ್ರನ ಲೋಕಗಳಿವೆ ಅದಕ್ಕೂ ಮೇಲೆ ಐವತ್ತಾರು ಕಾರಣೇಶ್ವರ ಲೋಕಗಳಿವೆ ಕಾರಣ ಈಶ್ವರ ಲೋಕಗಳು ಅದಕ್ಕೂ ಮೇಲೆ ತತಃಪರಂ ಬ್ರಹ್ಮಚರ್ಯ ಲೋಕಾಖ್ಯಂ ಶಿವಸಮ್ಮತ ಶಿವನಿಗೆ ಪ್ರಿಯವಾದಂತಹ ಬ್ರಹ್ಮಚರ್ಯವೆಂಬಂಥ ಲೋಕ ಇದೆ ಜ್ಞಾನ ಕೈಲಾಸೇ ಪಂಚಾವರಣ ಸಂಯುತೆ ಆ ಬ್ರಹ್ಮಚರ್ಯ ಲೋಕದಲ್ಲಿ ಪಂಚಾವರಣಗಳಿಂದ ಕೂಡಿದ ಐದು ಪ್ರಾಕಾರಗಳಿಂದ ಕೂಡಿದಂತಹ ಪಂಚಮಂಡ ಸಮ ಪಂಚಮಂಡಪಸ ಸಂಯುಕ್ತ ಪಂಚಬ್ರಹ್ಮಸಮನ್ವಿ ಐ ಪಂಚಮಂಡಲಸ ಸಂಯುಕ್ತ ಐದು ಮಂಡಲಗಳಿಂದ ಕೂಡಿದಂತಹ ಐದು ಬ್ರಹ್ಮರಿರತಕ್ಕಂತಹ ಆದಿಶಕ್ತಿ ಸಮಾಜುಕ್ತಂ ಆದಿಲಿಂಗಂತೂ ತತ್ರವೈ ವೈ ಆದಿಶಕ್ತಿಯೊಡನೆ ಇರತಕ್ಕಂತಹ ಆದಿಲಿಂಗ ಅಲ್ಲಿ ಇದೆ ಯಾವ ಶಿವನಿಗೆ ಪ್ರಿಯವಾದಂತಹ ಬ್ರಹ್ಮಚರ್ಯ ಲೋಕದಲ್ಲಿ ಇದು ಐವತ್ತಾರು ಕಾರಣೇಶ್ವರ ಲೋಕಗಳ ಮೇಲನೇ ಅದ್ದು ಕಾರಣ ಬ್ರಹ್ಮ ಲೋಕಗಳು ಕಾಲಾತೀತ ಲೋಕದ ಮೇಲೆ ಆಮೇಲೆ ಹದಿನಾಲ್ಕು ಕಾರಣವಿಷ್ಣು ಲೋಕಗಳು ಇಪ್ಪತ್ತೆಂಟು ಕಾರಣ ರುದ್ರನ ಲೋಕಗಳು ಐವತ್ತಾರು ಕಾರಣೇಶ್ವರ ಲೋಕಗಳು ಅದರ ಮೇಲೆ ಶಿವನಿಗೆ ಪ್ರಿಯವಾದ ಬ್ರಹ್ಮಚರ್ಯ ಲೋಕ ಅದರಲ್ಲಿ ಐದು ಪ್ರಕಾರಗಳಿಂದ ಕೂಡಿದ ಜ್ಞಾನ ಕೈಲಾಸ ಐದು ಮಂಡಲ ಸಹಿತವಾಗಿ ಐದು ಬ್ರಹ್ಮರಿರತಕ್ಕಂತಹ ಲಿಂಗ ಆದಿಲಿಂಗ ಇದೆ ಅಲ್ಲಿ ಅದರಲ್ಲಿ ಆದಿಶಕ್ತಿಯೊಡನೆ ಇದೆ ಅಂತೇಳಿ ಹೇಳ್ತಾರೆ ಅವರೇ ಆದಿಶಕ್ತಿ ಅಂತ ಕಲ್ಪನೆ ಇಲ್ಲಿ ಬಂತು ನಾವೇನು ಆದಿಶಕ್ತಿ ಅಂತೇಳಿ ಹೇಳ್ತೇವೆ ಜಗಜ್ಞಾನನಿ ಆದಿಮಾಯೆ ಅಂತೇಳಿ ಹೇಳ್ತೇವೆ ಅಲ್ಲಿ ಬರ್ತದೆ ಈ ಆದಿಲಿಂಗರೊಡನೆ ಇದೆ ಅಂತ ಹೇಳ್ತಕ್ಕಂಥದ್ದು ಶಿವಾಲಯಮಿ ಪ್ರೋಕ್ತ ಶಿವಸರಮಾತ್ಮನಃ ಪರಶಕ್ತಿಯ ಸಯುಕ್ತ ಪರಮೇಶ್ವರೋ ಆ ಜ್ಞಾನಕೈಲಾಸವೇ ಪರಮಾತ್ಮಾದ ಶಿವನ ಮಂಗಳಕರವಾದ ಆಲಯ ಆಲಯ ಅಂದರೆ ಮನೆ ಅವನ ನಿವಾಸ ಪರಂಧಾಮ ಪರಮಧಾಮ ಅಲ್ಲಿ ಪರಮೇಶ್ವರನು ಪರಮ ಶಕ್ತಿ ಪರಶಕ್ತಿಯೊಡ ಪರಾಶಕ್ತಿಯೊಡಲೆ ಕೂಡಿಕೊಂಡು ಅಲ್ಲಿ ಇದ್ದಾನೆ ಸೃಷ್ಟಿ ಸ್ಥಿತಿಶ್ಚ ಸಂಹಾರಸ್ಥಿರೋ ಭಾವೋಪ್ಯನುಗ್ರಹ ಪಂಚಕೃತ್ಯ ಪ್ರವೀಣೋ ಸೌ ಸಚ್ಚಿಂದ ವಿಗ್ರಹ ಆ ಸತ್ ಚಿತ್ ಆನಂದಸ್ವರೂಪನಾಗಿರತಕ್ಕಂತಹ ಪರಮೇಶ್ವರನು ಸೃಷ್ಟಿ ಸ್ಥಿತಿ ಸಂಹಾರ ತಿರೋಭಾವ ಅಥವಾ ನಿಗ್ರಹ ದುಷ್ಟರ ಆಮೇಲೆ ಅನುಗ್ರಹ ಶಿಷ್ಟರಿಗೆ ಈ ಐದು ಪಂಚಕೃತ್ಯಗಳನ್ನು ಮಾಡತಕ್ಕಂಥ ಪ್ರ ಅದರಲ್ಲಿ ಪ್ರವೀಣನಾಗಿರ್ತಕ್ಕಂಥ ಚತುರ ನಿಪುಣನಾಗಿರ್ತಕ್ಕಂಥ ಪರಮೇಶ್ವರನು ಸಚ್ಚಿದಾನಂದ ವಿಗ್ರಹನಾಗಿ ಅಲ್ಲಿ ನೆಲೆಸಿದ್ದಾನೆ ಎಲ್ಲಿ ಬ್ರಹ್ಮಚರ್ಯ ಲೋಕದಲ್ಲಿ ಅದರಲ್ಲಿ ಜ್ಞಾನ ಕೈಲಾಸವೆಂದತಕ್ಕಂಥ ಪಂಚಾವರಣ ಪಂಚಮಂಡಲಯುಕ್ತವಾದಂತಹ ಲೋಕದಲ್ಲಿ ಅವನಿದ್ದಾನೆ ಧ್ಯಾನ ಧರ್ಮ ಸದಾ ಯ ಸದಾನುಗ್ರಹತತ್ಪರ ಸಮಾಧ್ಯಾಸನ ಸಾಮಧ್ಯಾಸನೀನ ಸಮಾಧ್ಯಾಸನ ಆಸೀನ ಸ್ವಾತ್ಮ ರಾಮೋ ವಿರಾಜತೆ ಅವನು ಸದಾ ಧ್ಯಾನ ಮುದ್ರೆಯಿಂದ ಇರತಕ್ಕಂಥವು ಧ್ಯಾನ ಧ್ಯಾನದಿಂದಲೇ ಅವನು ಸದಾ ಧ್ಯಾನದಿಂದ ಪಡೆಯಲ್ಪಡತಕ್ಕಂಥವನು ಧ್ಯಾನಧರ್ಮ ಅವನ ಧರ್ಮ ಏನು ಅಂತ ಹೇಳಿದರೆ ಧ್ಯಾನ ಸದಾನುಗ್ರಹತತ್ಪರ ಅವನು ಸದಾ ಅನುಗ್ರಹ ಸಮಾಧ್ಯಾನ ಸಮಾಸೀನ ಸಮಾಧ್ಯಾಾಸನ ಆಸೀನ ಸಮಾಧಿ ಆಸನ ಆಸೀನ ಆಸನದಲ್ಲಿ ಸಮಾಧಿಯಿಂದ ಕುಳಿತು ಆತ್ಮಾರಾಮನಾಗಿ ಸ್ವಾತ್ಮಾರಾಮು ವಿರಾಜತೆ ಪ್ರಕಾಶಿಸ್ತಾ ಇದ್ದೆ ತಾನು ವಿಹರಿಸುವವನಾಗಿ ಅವನು ಪ್ರಕಾಶಿಸ್ತಿದ್ದಾನೆ ವಿರಾಜತೆ ರಾಟ್ ರಾಜ ದೀಪ್ತೌ ದೀಪ್ತವ್ ಧಾತು ರಾಜ ಅಂದ್ರೆ ಪ್ರಕಾಶಿಸ್ತಕ್ಕಂಥವನು ಅಂತೇಳಿ ವಿಶೇಷವಾದ ದೀಪ್ತಿ ಬೆಳಕು ಎನ್ನತಕ್ಕಂಥ ಅರ್ಥ ಹೀಗೆ ಮುಂದೆ ಹೋಗ್ತಾನೆ ತಸಂದರ್ಶನಂ ಸಾಧ್ಯ ಕರ್ಮ ಧ್ಯಾನಾದಿಭಿ ಕ್ರಮಾತ್ ನಿತ್ಯ ಕರ್ಮ ಯಜನಾತ್ ಶಿವಕರ್ಮ ಮತಿರ್ಭವೇತ್ ಕರ್ಮ ಮತ್ತು ಧ್ಯಾನ ಮುಂತಾದವುಗಳಿಂದ ಕ್ರಮವಾಗಿ ಆ ಶಿವನನ್ನು ಸಾತ್ಕರಿಸಬಹುದು ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು ಸಾಕ್ಷಾತ್ಕರಿಸಬಹುದು ಸದಾಶಿವನ ನಿತ್ಯಕರ್ಮ ಮುಂತಾದವುಗಳನ್ನು ಮಾಡಿದರೆ ನಿತ್ಯಾದಿ ಕರ್ಮಯಜನಾ ಶಿವಕರ್ಮ ಅತಿ ಭವೇತ್ ಆ ಶಿವನ ಪೂಜಾ ಮುಂತಾದ ಕರ್ಮಗಳಲ್ಲಿ ಮಾಡಬೇಕೆಂಬತಕ್ಕಂಥ ಬುದ್ಧಿಯು ಅವನಿಗೆ ಉಂಟಾಗ್ತದೆ ನಿತ್ಯಕರ್ಮವನ್ನು ಮಾಡಿದರೆ ಕ್ರಿಯಾದಿ ಶಿವಕರ್ಮಭ್ಯ ಶಿವಜ್ಞಾನ ಪ್ರಸಾದ್ ತದ್ದರ್ಶನಗತ ಎೇ ಮುಕ್ತಾನ ಸಂಶಯ ಪೂಜೆ ಶಿವಕರ್ಮಗಳಿಂದ ಶಿವಜ್ಞಾನವನ್ನು ಪಡೆಯಬೇಕು ಇಲ್ಲಿ ಶಿವ ಅಂತ ಹೇಳೋದೇನು ಶುಭ ಮಂಗಳ ಅಂತಕ್ಕಂಥದ್ದು ಯಾರು ಕೂಡ ತಪ್ಪಾಗಿ ಭಾವಿಸಬಾರ್ದು ಶಿವ ಅಂದರೆ ಮಂಗಳ ಶುಭ ಶಂ ಶಂಕರ ಅಂತೇಳಿದರೆ ಶುಭವನ್ನುಂಟು ಮಾಡ್ಬೋ ಲೋಕಕ್ಕೆ ಪರಮೇಶ್ವರ ಕಲ್ಯಾಣಕಾರಿ ಅವನೇ ಜಗತ್ತಿನ ಒಡೆಯ ಈಶ್ವರ ಅಂತೇಳಿ ಹೇಳುವಂಥದ್ದು ಹೊರತೂ ವಿಷ್ಣುವಲ್ಲ ಬ್ರಹ್ಮನಲ್ಲ ಷಣ್ಮುಖನಲ್ಲ ಅಂಥೇಳಿ ಹೇಳುವ ಅರ್ಥ ಅಲ್ಲ ಪರಾತ್ಪರ ಪರಮೇಶ್ವರ ಶ್ರೀಮನ್ನಾರಾಯಣ ಅಂಥೇಳಿ ಕೆಲವರು ಹೇಳ್ಬೋದು ಕೆಲವರು ಪರಬ್ರಹ್ಮ ಅಂತೇಳಿ ಹೇಳ್ಬೋದು ಪರತತ್ವ ಅಂತೇಳಿ ಹೇಳ್ಬೋದು ಪರಾಶಕ್ತಿ ಅಂತ ಹೇಳ್ಬೋದು ಯಾವುದೇ ಇರಲಿ ಅದು ಮೂಲವಾದಂಥದ್ದು ಯಾವುದೇ ಇಲ್ಲಿ ಅದು ಸರ್ವೋತ್ಕೃಷ್ಟವಾದ ಎಲ್ಲದಕ್ಕೂ ಪ್ರೇರಕವಾದಂತಹ ಶಕ್ತಿ ಮೂಲ ಪ್ರೇರಕವಾದಂತ ಶಕ್ತಿ ಶಿವಜ್ಞಾನವನ್ನು ಪಡೆಯಬೇಕು ಅಂತ ಈ ಪೂಜೆ ಶಿವಕರ್ಮಗಳಿಂದ ಕ್ರಿಯಾದಿ ಶಿವಕರ್ಮಭ್ಯಹ ಶಿವಾನ ಪ್ರಸಾದ್ ತದ್ದರ್ಶನಗತ ಇವ ಸರ್ವೇ ಮುಕ್ತಾಯ ಸಂಶಯ ಶಿವನನ್ನು ದರ್ಶನ ಮಾಡಿ ತ ಮುಕ್ತಿಯನ್ನೇ ಹೊಂದಿರುವರು ಇದರಲ್ಲಿ ಸಂಶಯ ಇಲ್ಲ ಮುಕ್ತಿರಾತ್ಮಸ್ವರೂಪೇಣ ಸ್ವಾತ್ಮ ರಾಮತ್ವ ಕ್ರಿಯ ತಪೋ ಜಪ ಜ್ಞಾನ ಧ್ಯಾನ ಧರ್ಮೇಷು ಸಂಸ್ಥಿ ಸುಸ್ಥಿ ತನ್ನ ಆತ್ಮಸ್ವರೂಪವನ್ನು ತಿಳಿದು ಮುಕ್ತಿ ಹಿ ಆತ್ಮಸ್ವರೂಪೇಣ ಸ್ವಾತ್ಮ ರಾಮತ್ವೇ ಹಿ ಮುಕ್ತಿ ಅಂತೇಳಿದ್ರೇನು ತನ್ನ ಆತ್ಮಸ್ವರೂಪವನ್ನು ತಿಳಿದು ಆನಂದ ಸ್ವರೂಪವಾದ ತನ್ನಲ್ಲಿಯೇ ವಿಹರಿಸುವಂಥದ್ದೇ ಮುಕ್ತಿ ಆತ್ಮ ರಾಮ ಆ ರಾಮವಾಗಿ ಅಂದರೆ ವಿಹಾರ ವಿಹಾರ ಮಾಡ್ತಕ್ಕಂಥದ್ದು ರಮತೆ ಇತಿ ರಮಿಸುವಂಥಂದರೆ ತನ್ನಲ್ಲಿ ತಾನು ಅಂದರೆ ಆತ್ಮದಲ್ಲಿ ನೆಲೆಸಿರತಕ್ಕಂಥದ್ದು ಬುದ್ಧಿ ಮನಸ್ಸುಗಳು ಇಂದ್ರಿಯಗಳು ಕ್ರಿಯಾ ತಪೋ ಜಪ ಜ್ಞಾನ ಧ್ಯಾನ ಧರ್ಮೇಶು ಸುಸ್ಥಿತಿ ಸುಸ್ಥಿತ ಅಂದರೆ ಆತ್ಮಸ್ವರೂಪವು ಹೊರತು ಪ್ರಪಂಚದಲ್ಲಿ ಬೇರೆ ಇನ್ನೊಂದು ವಿವರಿಸುವಂಥ ಆನಂದದಾಯಕವಾದ ವಸ್ತು ಇಲ್ಲ ಶಾಶ್ವತ ಆನಂದವನ್ನು ಕೊಡುವಂಥದ್ದು ಬೇರೆಲ್ಲ ಆನಂದಗಳು ನಶ್ವರವಾದದ್ದು ಕ್ಷಣಿಕವಾದದ್ದು ಶಾಶ್ವತವಾದದ್ದಲ್ಲ ಒಂದು ಗಳಿಗೆಯಲ್ಲಿ ಬರ್ತದೆ ಇನ್ನೊಂದು ಗಳಿಗೆಯಲ್ಲಿ ದುಃಖ ಬರ್ತದೆ ಹಾಗಾಗಿ ಶಾಶ್ವತಾನಂದ ಪ್ರದಾಯಕವಾದದ್ದು ಆತ್ಮಾನಂದ ಒಂದೇ ಕರ್ಮ ಅಂದರೆ ಕ್ರಿಯಾ ತಪೋ ಜಪ ಜ್ಞಾನ ಧ್ಯಾನ ಧರ್ಮೇಶು ಅಂತ ಹೇಳಿದ್ರು ಕರ್ಮ ತಪಸ್ಸು ಜಪ ಜ್ಞಾನ ಧ್ಯಾನ ಮುಂತಾದ ಧರ್ಮ ನಿರತನಾಗಿದ್ದು ಶಿವಸ್ಯ ದರ್ಶನ ಲಬ್ಧ್ವಾ ಸ್ವಾತ್ಮ ರಾಮತ್ವ ಯಥವಿ ಸ್ವಕಿರಣದ ಶುದ್ಧಿಮಪನೇಷ್ಯತಿ ಶಿವನ ದರ್ಶನವನ್ನು ಪಡೆದರೆ ಆ ರೀತಿಯಾಗಿದ್ದು ಪಡೆದರೆ ಆತ್ಮಾರಾಮತ್ವವೇ ಸಿಗ್ತದೆ ತನ್ನಲ್ಲಿ ತಾನು ಆನಂದವನ್ನು ಹೊಂದುತ್ತಾ ಇರ್ತಾನೆ ಬೇರೆ ಹೊರಗಿನಿಂದ ಆನಂದವನ್ನು ಪಡೀಲಿಕ್ಕೆ ಯಾವುದೇ ವಸ್ತುವನ್ನು ಭೌತಿಕವಾದ ಪಾಂಚಭೌತಿಕವಾದ ವಸ್ತುವನ್ನು ಬಯಸುವುದಿಲ್ಲ ಫಿಸಿಕಲ್ ಮೆಟೀರಿಯಲಿಸ್ಟಿಕ್ ಆನಂದ ಭೌತಿಕವಾದಂಥದ್ದು ದೊಡ್ಡ ಬಂಗ್ಲೆ ಬೇಕು ದೊಡ್ಡ ಕಾರು ಬೇಕು ಒಳ್ಳೆಯ ಡ್ರೆಸ್ ಬೇಕು ಒಳ್ಳೆ ಆಭರಣಗಳು ಬೇಕು ಅದರಿಂದ ಆನಂದವನ್ನು ಹೊಂದುತ್ತೇನೆ ಒಳ್ಳೆಯ ಸ್ವೀಟ್ ಬೇಕು ಒಳ್ಳೆಯ ಊಟ ಬೇಕು ಹ್ಞೂ ಅದರಿಂದ ಆನಂದವನ್ನು ಹೊಂದುತ್ತೇನೆ ಅನ್ನೋ ಆಕಾಂಕ್ಷೆಗಳು ಹೋಗ್ತದೆ ಅವನಿಗೆ ಆತ್ಮ ಅರಾಮತೆ ಆತ್ಮನಲ್ಲಿ ಅವನು ನೆಲೆಸಿರುತ್ತಾನೆ ಅಂತೇಳಿ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಶಿವನೇ ಆತ್ಮಸ್ವರೂಪನಾಗಿರುವುದರಿಂದ ಆ ಶಿವನ ದರ್ಶನವನ್ನು ಅಥವಾ ಜ್ಞಾನವನ್ನು ಶಿವಜ್ಞಾನೇ ಜೀವಸೇವಾ ಅಂತ ಹೇಳ್ತಾರೆ ಅಂದರೆ ಜೀವಿಗಳನ್ನು ನಾವು ಸೇವೆ ಮಾಡಬೇಕು ಯಾವ ರೀತಿಯಲ್ಲಿ ಅವರೊಳಗೆಲ್ಲ ಶಿವನು ವ್ಯಾಪ್ತನಾಗಿದ್ದಾನೆ ಅಥವಾ ಪರಬ್ರಹ್ಮ ಅಥವಾ ದೇವರು ವ್ಯಾಪ್ತನಾಗಿದ್ದಾನೆ ಅಂತ ತಿಳಿದು ಮಾಡಿದರೆ ಅದೇ ಶಿವಜ್ಞಾನ ಅಂತ ಹೇಳ್ತಾರೆ ಆ ಶಿವಜ್ಞಾನವನ್ನು ಪಡೆದರೆ ತನ್ನ ಸ್ವರೂಪವನ್ನೇ ಆತ ತಿಳಿದಂತಾಗಿ ಅಜ್ಞಾನವು ತೊಡಗಿ ಹೇಗೆ ಸೂರ್ಯನ ಕಿರಣದಿಂದ ಅಶುದ್ಧಿಗಳು ಮಲಿನತ್ವಗಳು ನಾಶವಾಗ್ತವೋ ಸುಟ್ಟು ಭಸ್ಮ ಆಗ್ತವೆ ಕ್ರಿಮಿಕೀಟಾದಿಗಳು ಅದೇ ರೀತಿಯಲ್ಲಿ ಇಲ್ಲಿ ಶುದ್ಧಿಯನ್ನು ಹೊಂದುತ್ತಾನೆ ತನ್ನ ಸ್ವರೂಪ ಅಂತ ಅಂತೇಳಿದಂತೆ ಅಜ್ಞಾನದೊಳಗೆ ತಾನು ಹೊರತು ಇನ್ಯಾವುದೂ ನಿತ್ಯವಾದ ವಸ್ತು ಈ ಪ್ರಪಂಚದಲ್ಲಿ ಇಲ್ಲ ಅಹಂ ಬ್ರಹ್ಮಾಸ್ಮಿ ಅಂದರೆ ತಾನು ಅಂದರೆ ಎಲ್ಲರೊಳಗಿರತಕ್ಕಂಥ ಆ ಒಂದು ಶಕ್ತಿ ಆತ್ಮಶಕ್ತಿ ಅಥವಾ ಸಾತತ್ಯ ಗಮನ ಸತತವಾಗಿ ಮಾನವನ ಎದೆಯಿಂದ ಎಲೆ ಎದೆಗೆ ಹರಿತಾ ಇರ್ತಕ್ಕಂಥ ಆ ಒಂದು ಯಾವ ಪ್ರೇರಣಾ ಪ್ರೇರಕ ಶಕ್ತಿ ಇದೆಯೋ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದು ಹ್ಞೂ ಅದೊಂದೇ ಇರತಕ್ಕಂಥದ್ದು ನಾನು ಅಂದರೆ ಈ ಶರೀರದಲ್ಲಿ ಏನಿಲ್ಲ ಅದು ನಶ್ವರ ನಾನೇ ಬ್ರಹ್ಮಸ್ವರೂಪನು ಅಂತ ಅಂತೇಳಿ ತಿಳಿದು ಅವನು ಆತ್ಮಾರಾಮನಾಗ್ತಾನೆ ಅಂತೇಳಿ ಹೇಗೆ ಸೂರ್ಯನು ತನ್ನ ಕಿರಣಗಳಿಂದ ಅಶುದ್ಧಿಯನ್ನು ಅದೇ ರೀತಿಯಲ್ಲಿ ಶಿವನು ಸಹ ತನ್ನನ್ನು ಸೇವಿಸ್ ಸೇವೆ ಮಾಡತಕ್ಕಂಥವ್ರ ಅಜ್ಞಾನವನ ತನ್ನ ಕೃಪಾದೃಷ್ಟಿಯಿಂದ ಹೋಗಲಾಡಿಸ್ತಾನೆ ಕೃಪಾ ವಿಚಕ್ಷಣ ಶಂಭುರ ಶಂಭುರಜ್ಞಾನಮನೇಶ್ಯತಿ ಅಜ್ಞಾನ ವಿನಿವೃತ್ತೌತ್ತು ಶಿವಜ್ಞಾನ ಪ್ರವೃತ್ತದೆ ಶಿವಜ್ಞಾನತ್ ಸ್ವರೂಪ ಸ್ವರೂಪಂ ಶಿವಜ್ಞಾನತ್ ಸ್ವಸ್ವರೂಪ ಆತ್ಮ ಅಜ್ಞಾನ ನಿವೃತ್ತಿ ಏನಾಗ್ತದೆ ಶಿವಜ್ಞಾನವು ಆರಂಭವಾಗ್ತದೆ ಉಂಟಾಗ್ತದೆ ಅವನಿಗೆ ಶಿವಜ್ಞಾನದ ಶಿವನ ಸ್ವರೂಪ ಜ್ಞಾನದಿಂದ ಅವನ ಸ್ವಸ್ವರೂಪ ಉಂಟಾಗ್ತದೆ ಅದರ ಅನುಭವ ಆಗ್ತದೆ ಅಜ್ಞಾನ ತೊಲಗಿದ ಮೇಲೆ ಶಿವನ ಸ್ವರೂಪ ಗೊತ್ತಾಗ್ತದೆ ಶಿವನ ಸ್ವರೂಪ ಗೊತ್ತಾದ ಮೇಲೆ ಸ್ವಸ್ವರೂಪ ತನ್ನ ಸ್ವರೂಪ ಏನು ಅಂತೇಳಿ ಗೊತ್ತಾಗ್ತದೆ ಶಿವಜ್ಞಾನಾತ್ ಸ್ವರೂಪ ಆತ್ಮಾರಾಮತ್ವವೇಷ್ಯತೆ ಅದರಿಂದಾಗಿ ಅವನು ಆತ್ಮಾರಾಮನು ಅಥವಾ ಮುಕ್ತನು ಆಗ್ತಾನೆ ತಾನು ಆನಂದವನ್ನು ಹೊಂದುವವನು ಆತ್ಮಾರಾಮತ್ವ ಸಂಸಿದ್ಧವು ಕೃತಕೃತ್ಯೋ ಭವೇನ್ನರಹ ಆತ್ಮಾರಾಮತ್ವ ಸಿದ್ಧಿಸಿದ ಮೇಲೆ ನರನು ಕೃತಕೃತ್ಯನಾಗುವನು ಬದುಕಿನಲ್ಲಿ ಸಾರ್ಥಕತೆಯನ್ನು ಹೊಂದುತ್ತಾನೆ ಕೃತಕೃತ್ಯತೆ ಮಾಡಿದ್ದರಲ್ಲಿ ಒಂದು ಸಾರ್ಥಕತೆಯನ್ನು ಕಾಣ್ತಾನೆ ಈ ಜನ್ಮದಲ್ಲಿ ಇಹ ಜನ್ಮದಲ್ಲಿ ಅಂದರೆ ಜೀವನ್ಮುಕ್ತ ನೆನೆಸ್ತಾನೆ ಅಂತೇಳಿ ಪುನಶ್ಚ ಶತಲಕ್ಷೇಣ ಬ್ರಹ್ಮಣ್ ಪದಮಾಪ್ನಿಯಾದ್ ಪುನಶ್ಚ ಶತಲಕ್ಷೇಣ ವಿಷ್ಣುವ ಪದಮ ಪುನಶ್ಚ ಶತಲಕ್ಷೇಣ ರುದ್ರಸ್ಯ ಪದಮ ಆಪ್ನೀಯಾತ್ ಪುನಶ್ಚ ಶತಲಕ್ಷೇಣ ಐಶ್ವರ್ಯ ಪದಮ ಆಪ್ನೀಯಾತ್ ಅಂದರೆ ತಿರುಗಿ ಇನ್ನೂ ಇದೀಗ ಹೇಳಿದ್ದು ಪಂಚಾಕ್ಷರಿಮಂತ ಜಪಗಳನ್ನು ಹೇಳಿದ್ದು ತಿರುಗಿ ಇನ್ನೂ ಲಕ್ಷ ಕೋಟಿ ಶತಲಕ್ಷ ಅಂತ ಹೇಳಿದ್ರೇನು ಮೂರು ಲಕ್ಷ ಅಂದರೆ ಒಂದು ಕೋಟಿ ಪಂಚಾಕ್ಷರಿಮಂತ ಜಪಗಳನ್ನು ಮಾಡಿದರೆ ಬ್ರಹ್ಮ ಪದವಿಯು ಮತ್ತು ಕೋಟಿ ಜಪಗಳನ್ನು ಪಂಚಾಕ್ಷರಿ ಜಪವನ್ನು ಮಾಡಿದರೆ ರುದ್ರಪದ ಇನ್ನೂ ಕೋಟಿ ಜಪಗಳನ್ನು ಮಾಡಿದರೆ ಪಂಚಾಕ್ಷರಿ ಜಪ ಈಶ್ವರ ಪದವು ಲಭಿಸ್ತದೆ ಪುನಶ್ಚೈವ ವಿಧೇನೈವ ಜಪೇನ ಸುಸಮಾಹಿತ ಶಿವಲೋಕಾಧಿಭೂತ ಹಿ ಕಾಲಚಕ್ರಮೋ ಆಪ್ನ ಮತ್ತು ಕೋಟಿ ಜಪಗಳನ್ನು ನಿಶ್ಚಲವಾದ ಮನಸ್ಸಿನಿಂದ ಮಾಡಿದರೆ ಸುಸಮಾಹಿತ ಮನಸ್ಸು ಇಂದ್ರಿಯಗಳನ್ನು ಬಿಗಿಹಿಡಿದು ಮಾಡಿದರೆ ಶಿವಲೋಕಕ್ಕೂ ಮೂಲವಾದಂತಹ ಕಾಲಚಕ್ರವನ್ನು ಪಡೀತಾನೆ ಕಾಲಚಕ್ರಂ ಪಂಚಚಕ್ರ ಏಕೈಕ ಕ್ರಮೋತ್ತರೆ ದೃಷ್ಟಿಮೋಹ ಬ್ರಹ್ಮಚಕ್ರಂ ಭೋಗಮೋಹುದು ವೈಷ್ಣವಂ ಆ ಕಾಲಚಕ್ರವು ಐದು ವಿಧವಾಗಿದೆ ಕಾಲಚಕ್ರಂ ಚಕ್ರಂ ಏಕೈಕ ಕ್ರಮೋತ್ತರೇ ಹಿಂದಿನದಕ್ಕಿಂತ ಮುಂದಿನದು ಶ್ರೇಷ್ಠವಾಗಿದೆ ಒಂದರಿಂದ ಒಂದು ಉತ್ತರ ಪೂರ್ವದಿಂದ ಉತ್ತರ ಶ್ರೇಷ್ಠ ಬ್ರಹ್ಮಚಕ್ರ ವಿಷ್ಣು ಚಕ್ರ ಆಮೇಲೆ ಕೋಪಮೋಹವು ರೌದ್ರಚಕ್ರಂ ಭ್ರಮಣಂ ಚೈಶ್ವರಂ ವಿದುಹು ಅಂದರೆ ಇದರಲ್ಲಿ ಒಂದೊಂದು ನೋಡಿ ದೃಷ್ಟಿ ಮೋಹವು ಬ್ರಹ್ಮಚಕ್ರಂ ಹ್ಞೂ ದೃಷ್ಟಿ ಮತ್ತು ಮೋಹಗಳು ಅದು ಬ್ರಹ್ಮಚಕ್ರ ಬ್ರಹ್ಮಚಕ್ರ ವಿಷ್ಣು ಚಕ್ರ ರುದ್ರಚಕ್ರ ಈಶ್ವರ ಚಕ್ರ ಶಿವಚಕ್ರ ಅಂತೇಳಿ ಬರ್ತದೆ ಐದು ಚಕ್ರಗಳು ಕೋಪ ಕೋಪಮೋಹೌ ಚಕ್ರಂ, ಭ್ರಮಣಂ ಚೈಶ್ವರಂ ವಿದುಹೂ ಶಿವಚಕ್ರಂ ಜ್ಞಾನಮೋಹೌ ಪಂಚಕ್ರಂ ವಿದುರ್ಬುಧ ಅಂಥೇಳಿ ಕಾಲಚಕ್ರದಲ್ಲಿ ಬ್ರಹ್ಮಚಕ್ರ ವಿಷ್ಣು ಚಕ್ರ ರುದ್ರಚಕ್ರ ಈಶ್ವರ ಚಕ್ರ ಶಿವಚಕ್ರ ಐದು ಚಕ್ರಗಳು ಅದರಲ್ಲಿ ದೃಷ್ಟಿ ಮತ್ತು ಮೋಹಗಳು ಬ್ರಹ್ಮಚಕ್ರ ಸ್ವರೂಪವಾದರೆ ಆಮೇಲೆ ಅಭೋಗಮೋಹಗಳು ವೈ ವಿಷ್ಣು ಚಕ್ರ ಸ್ವರೂಪ ಕೋಪಮೋಹಗಳು ರುದ್ರಚಕ್ರ ಅಂದರೆ ಮೋಹ ಇಲ್ಲದೆ ಇರತಕ್ಕಂಥದ್ದು ಕೊನೆಯತ್ತು ಹಾಗಾಗಿ ಇದರಲ್ಲದರಲ್ಲೂ ಕೂಡ ಮೋಹ ಅಂತಕ್ಕಂಥದ್ದಿದೆ ಅಂದರೆ ಈಗ ಸಾತ್ವಿಕ ಅಂತೇಳಿ ಆದರೂ ಕೂಡ ಅಲ್ಲಿ ಸತ್ವ ಸಂಘದಿಂದ ಬದ್ ಬಂಧಿತನಾಗ್ತಾನೆ ಅಂತೇಳಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೂಡ ಹೇಳ್ತಾನೆ ಸಾತ್ವಿಕನು ಅಂದರೆ ತ್ರಿಗುಣಾತೀತನಾದರೆ ಮಾತ್ರ ಅವನು ಎಲ್ಲ ಹರಿಷಡ್ಡರ್ಗುಗಳಿಂದ ಮುಕ್ತನಾಗ್ತಾನೆ ಇಲ್ಲದ್ರೆ ಸತ್ವ ತಾನು ಒಳ್ಳೆಯವ ತಾನು ಅಂಥವೋ ಇಂಥವಾ ಅಂಥೇಳಿ ತನ್ನ ಬಗ್ಗೆ ಒಂದು ರೀತಿಯಾದಂತಹ ಒಂದು ಶ್ರೇಷ್ಠತ್ವದ ಭಾವನೆ ಉಳಿದವರು ಕನಿಷ್ಠ ಎಂತಕ್ಕಂಥ ಭಾವನೆ ಅಂತ ತಾನು ಒಳ್ಳೆಯವನು ತಾನು ಒಳ್ಳೆಯದನ್ನು ಮಾಡ್ತಾ ಇದ್ದೀನಿ ಅಂತ ಒಂದು ಭಾ ಅದು ಕೂಡ ಒಂದು ಬಂಧನವೇ ನಿರ್ವಿಕಾರ ಸ್ಥಿತಿಯಲ್ಲ ಅದು ಹ್ಞೂ ಹೀಗೆ ಹಾಗಾಗಿ ಎಲ್ಲದರಲ್ಲಿ ಒಂದೊಂದು ಇದೆ ಕೋಪಮೋಹಗಳು ಇರತಕ್ಕಂಥದ್ದು ರುದ್ರಚಕ್ರ ಆಮೇಲೆ ಭ್ರಮಣಂಚ ಈಶ್ವರಂ ವಿದುಹೂ ಜಗತ್ತಿನ ಭ್ರಮಣ ತಿರುಗುವಿಕೆ ಕಾಲಚಕ್ರ ಯಾವುದಿದೆ ಅದು ಈಶ್ವರ ಚಕ್ರ ಅಂತ ಹೇಳ್ತಾರೆ ಶಿವಚಕ್ರಂ ಜ್ಞಾನಮೋಹವು ಜ್ಞಾನ ಮತ್ತು ಮೋಹಗಳು ಶಿವಚಕ್ರ ಅಂತೇಳಿ ತಿಳಿದವರು ಈ ಐದು ಚಕ್ರಗಳ ಸ್ವರೂಪವನ್ನು ಈ ರೀತಿಯಾಗಿ ವರ್ಣಿಸ್ತಾರೆ ವಿಧುರ್ಬುಧ ಪುನಶ್ಚ ದಶಕೋಟ್ಯಾಹಿ ಕಾರಣಬ್ರಹ್ಮಣ ಪದಂ ಪುನಶ್ಚ ದಶಕೋಟ್ಯಾಹಿ ತತ್ಪದೈಶ್ವರ್ಯ ಆಪ್ನೆಯವಂ ಕ್ರಮೇಣ ವಿಷ್ಣು ದೇಹಿ ಪದ ಲಬ್ಧ್ವಾ ಮಹೌಜಸ ಕ್ರಮೇಣ ತತ್ಪದೈಶ್ವರ್ಯಂ ಲಬ್ಧ್ವಾ ಚೈವ ಮಹಾತ್ಮನಃ ಮತ್ತು ಹತ್ತು ಕೋಟಿ ಜಪಗಳನ್ನು ಶಿವಪಂಚಾಕ್ಷಿ ಜಪವನ್ನು ಮಾಡಿದರೆ ಕಾರಣಬ್ರಹ್ಮಣ ಪದವನ್ನು ಪಡೆಯುತ್ತಾರೆ ಮತ್ತು ಹತ್ತು ಕೋಟಿ ಜಪಗಳಿಂದ ಆ ಬ್ರಹ್ಮಪದ ಐಶ್ವರ್ಯವು ಲಭಿಸುತ್ತದೆ ಇದೇ ಕ್ರಮದಿಂದ ವಿಷ್ಣು ಮುಂತಾದ ಲೋಕವನ್ನು ಆ ಲೋಕಗಳ ಈಶ್ವರ್ಯವನ್ನು ಪಡೆದು ಆಮೇಲೆ ಶತಕೋಟಿಮನು ಜಪ್ವ ಪಂಚೋತ್ತರ ಮತಂದ್ರಿತ ಶಿವಲೋಕ ಆಪ್ನೋತಿ ಪಂಚಮಾವರಬಹಸಮ್ಮಿ ಸಂಸ್ಥಾನ ಮುತ್ತಮಂ ತಪೋ ೂಪಶ್ಚಭಸ್ತತ್ರ ಪರಿದೃಶ್ಯತೆ ಇದೇ ಕ್ರಮದಿಂದ ವಿಷ್ಣು ಮುಂತಾದವರಂತಹ ಪಡೆದು ಅವರ ಐಶ್ವರ್ಯವನ್ನು ಆಮೇಲೆ ಪಡೆದು ಈಗ ಹತ್ತು ಕೋಟಿ ಜಪಗಳನ್ನು ಮಾಡಿದರೆ ಕಾರಣ ಬ್ರಹ್ಮನ ಪದವನ್ನು ಪಡೆದರು ಇನ್ನ ಹತ್ತು ಕೋಟಿ ಜಪಗಳಿಂದ ಆ ಪದದ ಐಶ್ವರ್ಯ ಇದೇ ಕ್ರಮದಲ್ಲಿ ವಿಷ್ಣು ಲೋಕ ಮತ್ತು ಹತ್ತು ಕೋಟಿ ಪಂಚಾಕ್ಷರಿಯನ್ನು ಮಾಡಿದರೆ ಮತ್ತು ಅವನ ಐಶ್ವರ್ಯ ಇನ್ನು ಹತ್ತು ಕೋಟಿ ಮಾಡಿದರೆ ಮತ್ತು ಇನ್ನು ಹತ್ತು ಕೋಟಿ ಮಾಡಿದರೆ ರುದ್ರಪದ ಆಮೇಲೆ ರುದ್ರ ಪದದ ಐಶ್ವರ್ಯ ಇನ್ನು ಹತ್ತು ಕೋಟಿ ಮಾಡಿದರೆ ಹೀಗೆ ಮಾಡಿ ಮಾಡಿ ನೂರ ಕೋಟಿ ಜಪಗಳನ್ನು ಮಾಡಿದರೆ ಶಿವಲೋಕದಲ್ಲಿ ಐದನೇ ಪ್ರಾಕಾರದ ಹೊರ ಪ್ರದೇಶವನ್ನು ಪಡೆಯುತ್ತಾನೆ ಸಾಲೋಕ್ಯ ಶಿವಮುಕ್ತಿ ಶಿವಲೋಕದಲ್ಲಿ ಸಾಲೋಕ್ಯತೆ ಶಿವಲೋಕ ಆಪ್ನೋತಿ ಪಂಚಮಾವರಣಾದ ಬಹಿ ಶತಕೋಟಿ ಮನುಂ ಜಪ್ತ ಪಂಚೋತ್ತರ ನೂರ ಕೋಟಿ ಪಂಚೋತ್ತರವಾದಂಥ ಶತಕೋಟಿ ಅತಂತ್ರ ಅನಾಲಸ್ಯ ಉಳ್ಳವನಾಗಿ ಭಕ್ತಿಯಿಂದ ಮಾಡಿದೆ ಪಂಚಮಾವರಣದ ಬಹಿ ಐದು ಆವರಣಗಳಿರ್ತಕ್ಕಂಥ ಶಿವಲೋಕ ಕೈಲಾಸ ಜ್ಞಾನ ಕೈಲಾಸ ಅಂತ ಹೇಳಿದೆವು ಐದು ಆವರಣ ಐದು ಬ್ರಹ್ಮರು ಐದು ಮಂಡಲ ಅಂತೇಳಿ ಕೇಳಿದ್ದೇವೆ ಅದರಲ್ಲಿ ಐದನೇ ಪ್ರಕಾರದ ಹೊರ ಪ್ರದೇಶವನ್ನು ಪಡಿತಾನೆ ಸಾಲೋಕ್ಯತೆ ಆಮೇಲೆ ರಾಜಸಂ ತತ್ರ ನಂದಿ ಸಂಸ್ಥಾನ ಉತ್ತಮ ಶಿವಲೋಕದ ಐದನೇ ಪ್ರಕಾರದ ಹೊರ ರಾಜಸವಾದ ಮಂಟಪ ಇದೆ ಮಂಡಪ ಐದು ಮಂಡಪಗಳು ಮಂಡಲ ಬೇರೆ ಮಂಡಪ ಅಲ್ಲಿಯೇ ನಂದಿಕೇಶವರನ್ನ ಇದ್ದಾನೆ ತಪೋರೂಪವಾದಂತಹ ವೃಷಭವು ಅಲ್ಲಿಯೇ ಇರ್ತದೆ ತಪೋರೂಪ ವೃಷಭಸ್ ತತ್ರವ ಪರಿದೃಶ್ಯತೆ ನಂದಿಕೇಶ್ವರ ಇದ್ದಾನೆ ವೃಷಭವೂ ಅಲ್ಲೇ ಇದೆ ಅಂತ ಹೇಳಿದರೆ ಎರಡು ಹೇಳಿದಾಗ ಆಯಿತು ಪ್ರತ್ಯೇಕವಾಗಿ ನಂದಿ ಮತ್ತು ವೃಷಭಗಳನ್ನು ತಪೋರೂಪವಾದ ವೃಷಭ ಅಂದರೆ ವೃಷಭ ತಪಸ್ಸು ತಪೋರೂಪ ಧರ್ಮರೂಪವಾದಂಥದ್ದು ಇಲ್ಲಾಗಿ ನಾವು ಹೇಳಿದ್ದೇವೆ ಹ್ಞೂ ನಾಲ್ಕು ಪಾದಗಳಿದೆ ಅದಕ್ಕೆ ಅಂತೇಳಿ ಹಾಗೆ ಮುಂದೆ ಹೇಳ್ತಾರೆ ಸದ್ಯೋ ಜಾತಿಯ ತತ್ಸ್ಥವರ್ಣ ಪರಂ ವಾಮ ತತ್ಸ್ಥ ಚತುರ್ಥಾವಣ ಅಘೋರನ ಪಶ್ಚಾತ್ೃತೀಯವರ್ಣ ಮತ ಪುರುಷಯ್ಯ ಸಾಂಬತೀಯವರ್ಣ ಶುಭಂಶಾನ ಪರಸವರ್ಣ ತೋಡಿ ಧ್ಯಾಧರ್ಮಸ ಸ್ಥಾನ ಪಂಚಮ ಮಂಡಪಂ ತತ ಅಂದರೆ ಐದನೇ ಪ್ರಾಕಾರ ಹೊರಗಿನದ್ದು ಸದ್ಯವಜಾತ ಮೂರ್ತಿಯ ಸ್ಥಾನ ನಾಲ್ಕನೇ ಪಂಚಬ್ರಹ್ಮ ಎಲ್ಲೆಲ್ಲಿ ಅಂತೇಳಿ ನೋಡಿ ನಾಲ್ಕನೇ ಪ್ರಾಕಾರವು ವಾಮದೇವ ಮೂರ್ತಿಯದ್ದು ಸ್ವಲ್ಪ ಮೂರನೇ ಪ್ರಾಕಾರ ಅಘೋರ ಮೂರ್ತಿಯದ್ದು ಅದಕ್ಕಿಂತ ಒಳಗಿನದ್ದು ಅಂದರೆ ಎರಡನೇ ಪ್ರಾಕಾರ ಸಾಂಬ ಮೂರ್ತಿಯಾದ ತತ್ಪುರುಷನ ಸ್ಥಾನ ಅಂಬಾ ಸಹಿತನಾದ ಸಾಂಬಮ ಮೂರ್ತಿ ಅಂಥೇಳಿ ಪಾರ್ವತಿ ಸಮೇ ಸಾಂಬ ಮೂರ್ತಿಯಾದ ತತ್ಪುರುಷ ಆಮೇಲೆ ಮೊದಲನೇ ಪ್ರಕಾರ ಅದು ಪರಮೇಶ್ವರನ ಸ್ಥಾನ ಈಶಾನ ಅಂತ ಹೇಳಿ ಹೇಳ್ತೀವಿ ಅದು ಈಶಾನ ತತ್ಪುರುಷ ಅಘೋರ ಆಮದೇವ ಸದ್ಯೋಜಾತ ಸದ್ಯೋಜಾತ ಹೊರಗಿನದ್ರಿ ಆ ಐದು ಪ್ರಾಕಾರಗಳಲ್ಲಿ ಐದು ಮಂಟಪಗಳಿವೆ ಧ್ಯಾನ ಧರ್ಮಸ ಸ್ಥಾನಂ ಪಂಚಮ ಮಂಡಪಂ ತತಃ ಅವುಗಳಲ್ಲಿ ಮೊದಲನೇ ಧ್ಯಾನ ಧರ್ಮಗಳ ಸ್ಥಾನ ಅದು ಅವುಗಳಲ್ಲಿ ಮೊದಲನೇ ಮಂಟಪದಲ್ಲಿರತಕ್ಕಂತಹ ಸದ್ಯೋಜಾತನು ಬಲಿನಾಥಸ್ಯ ಸಂಸ್ಥಾನ ತ ಪೂರ್ಣಾಮೃತ ಪ್ರದಂ ಚತುರ್ಥ ಮಂಟಪ ಪಶ್ಚಾತ್ ಚಂದ್ರಶೇಖರ ಮೂರ್ತಿಮತ್ ಸದ್ಯೋಜಾತನು ಧ್ಯಾನದಿಂದ ಪಡೆಯಲ್ಪಡತಕ್ಕ ಅಲ್ಲಿ ಮತ್ತು ಅಲ್ಲಿ ಪೂರ್ಣವಾದ ಅಮೃತವನ್ನು ಪೂರ್ಣಾಮೃತ ಪ್ರದಂ ಅಂತೇಳಿ ಕೊಡುವಂತಹ ಬಲಿನಾಥನು ನೆಲೆಸಿರ್ತಾನೆ ನಾಲ್ಕನೇ ಮಂಟಪದಲ್ಲಿ ಚಂದ್ರಶೇಖರ ಮೂರ್ತಿ ಇದ್ದಾನೆ ಮೂರನೇ ಮಂಟಪದಲ್ಲಿ ಸೋಮಸ್ಕಂದೇಶ್ವರನಿದ್ದಾನೆ ಎರಡನೇ ಮಂಟಪದಲ್ಲಿ ನರ್ತನ ರಂಗ ಎನ್ನತಕ್ಕಂತಹ ಆಸ್ತಿಕರು ಈ ಧಾರಣೆ ಅಂತೇಳಿ ಆಸ್ತಿಕರು ಹೇಳ್ತಾರೆ ಸೋ ಸೋಮಸ್ಕಂದ್ಯ ಚ ಸ್ಥಾನ ನೋಡಿ ಬಲಿನಾಥಸ ಸಂಸ್ಥಾನ ತತ್ರ ಪೂರ್ಣಾಮೃತಪ್ರದ ಚತುರ್ಥಮಂಡಪಾಚಂದ್ರಶೇಖರ ಮೂರ್ತಿಮತ್ ಸೋಮಸ್ಕಂದ ಸೋಮಸ್ಕಂದ್ಯ ಚ ಸ್ಥಾನ ತೃತೀಯ ಮಂಟಪ ಪರಂ ದ್ವಿತೀಯ ಮಂಟಪ ನೃತ್ಯಮಂಟಪಂ ಪ್ರಾಹುರಸ್ತಿಕ ನರ್ತನರಂಗ ನೃತ್ಯ ಈಗ ಶಿವನದ ನಾಟ್ಯ ಏನು ಹೇಳ್ತೇವೆ ನಟನ ವಿಶಾರದ ನಟಶೇಖರ ಅಂಥೇಳಿ ಹೇಗೆ ನನ್ನ ನಟರಾಜ ಅಂತೇಳಿ ಹೇಳ್ತೇವೆ ಆ ನಾಟ್ಯರಂಗ ಎರಡನೆಯ ಮಂಟಪ ಪ್ರಥಮ ಮೂಲಮಾಯ ಸ್ಥಾನಂ ತತ್ರ ಇವ ಶೋಭನಂ ತ ಪರಂ ಗರ್ಭಗೃಹಂ ಲಿಂಗಸ್ಥಾನಂ ಪರಂ ಶುಭಂ ಮೊದಲನೆಯ ಮಂಟಪದಲ್ಲಿ ಆದಿಮಾಯು ಇರುವಳು ಅದಕ್ಕೆ ಮುಂದೆ ಗರ್ಭಗುಡಿ ಇದೆ ಅದರಲ್ಲಿ ಮಹಾಲಿಂಗವು ಇರುವುದು ಅಂತೇಳಿ ಹೇಳ್ತಾರೆ ನಂದಿ ಹೀಗೆ ಇದರಲ್ಲಿ ನೋಡಿ ಹೊರಗಿನದು ಸದ್ಯೋಜಾತ ಮಂಟಪ ಅಲ್ಲಿ ಬಲಿನಾಥ ಇದ್ದಾನೆ ಅಲ್ಲಿ ನಾಲ್ಕನೇ ಮಂಟಪ ಸಂಜೆ ಚಂದ್ರಶೇಖರ ಮೂರ್ತಿ ಇರತಕ್ಕಂಥದ್ದು ಅಂದರೆ ಅದು ವಾಮದೇವನ ಸ್ಥಾನ ಚಂದ್ರಶೇಖರ ಮೂರ್ತಿಯಲ್ಲಿ ಇದ್ದಾನೆ ಆಮೇಲೆ ಅಘೋರ ಮೂರ್ತಿ ಇರತಕ್ಕಂಥದ್ದು ಮೂರನೇದ್ದು ಅಲ್ಲಿ ಸೋಮಸ್ಕಂದೇಶ್ವರ ಆಮೇಲೆ ಎರಡನೇ ಇದ್ದರಲ್ಲಿ ಮಂಡಪ ಅದು ನರ್ತನ ರಂಗ ಅಂದರೆ ಹೇಳಲ್ಪಟ್ಟಿದೆ ಅದು ಅಲ್ಲಿ ಸಾಂಬಮೂರ್ತಿ ಆದರೆ ತತ್ಪುರುಷನ ಸ್ಥಾನ ಅದು ನರ್ತನ ರಂಗ ಒಂದು ಒಂದನೆಯದು ಈಗಾಗಲೇ ನಾವು ಹೇಳಿದಾಗ ಈಶಾನ ಅಂದರೆ ಪರಮೇಶ್ವರನ ಸ್ಥಾನ ಅಲ್ಲಿ ಆದಿಮಯ ಇದ್ದಾಳೆ ಮೊದಲನೇ ಮಂಟಪದಲ್ಲಿ ಅದಕ್ಕೆ ಮುಂದೆ ಗರ್ಭಗುಡಿ ಇದೆ ಅದರಲ್ಲಿ ಮಹಾಲಿಂಗ ಇದೆ ಅಂತ ಹೇಳ್ತಾರೆ ನಂದೀ ಸಂಸ್ಥಾನತಃ ಪಶ್ಚಾತ್ ನಿದು ನ ವಿದುಃ ನಂದೀಶ್ವರೋ ಬಹಿ ಸ್ಥಿತಿನ್ ಪಂಚಾಕ್ಷರ ಉಪಾಸತೆ ನಂದಿಕೇಶ್ವರದ ಮೂರ್ತಿ ಇರತಕ್ಕಂಥ ಸ್ಥಾನಕ್ಕಿಂತ ಮುಂದಿನ ಶಿವ ವೈಭವವನ್ನು ಯಾರೂ ತಿಳಿದಿಲ್ಲ ನಂದಿ ಸಂಸ್ಥಾನತಃ ಪಶ್ಚಾತ್ ನ ವಿದುಃ ಶಿವವೈಭವಂ ನಂದೀಶ್ವರೋ ಬಹಿ ತಿನ್ ಹೊರಗೆ ನಿತ್ತುಕೊಂಡು ನಂದೀಶ್ವರ ಪಂಚಾಕ್ಷರ ಉಪ ವಾಸದೆ ನಂದಿಕೇಶ್ವರನು ಸಹ ಪ್ರಾಕಾರದ ಹೊರ ಪ್ರದೇಶದಲ್ಲಿರ್ತಾ ಶಿವ ಪಂಚಾಕ್ಷರಂ ಅಂತ ನಾವು ಉಸನೆ ಇರ್ತಾನೆ ಏ ಗುರುಕ್ರಮಬ್ಧಂ ನಂದೀಶಾಚ ಮಯ ಪುನಃ ತರಂ ಸ್ವ ಸಂವೇದ್ಯ ಶಿವೇನೈವ ಅನುಭಾವಿತ ಈ ರೀತಿಯಾಗಿ ನಾನು ಅಂದರೆ ಸೂತಮುನಿಯು ಕ್ರಮ ನಂದೀಶಾತ್ ಚ ಪುನಃ ಗುರುಮುಖದಿಂದಲೂ ನಂದಿಕೇಶ್ವರದಿಂದಲೂ ಶಿವ ವೈಭವವನ್ನು ಕೇಳಿ ತಿಳಿದಿದ್ದೇನೆ ತರಂ ಸ್ವ ಸಂವೇದ್ಯ ಶಿವನೈವ ಅನುಭಾವಿತ ನಂದಿಕೇಶ್ವರನಿಂದ ಮುಂದಿರುವಂಥ ಶಿವವೈಭವವನ್ನು ಶಿವನು ಓರ್ವನೇ ತಿಳಿದಿರುವನು ಶಿವೇನ ಏವ ಅನುಭಾವಿತ ಅಂದರೆ ಶಿವನ ಅನುಗ್ರಹದಿಂದ ಅನುಭಾವವನ್ನು ಪಡೆದಂಥವರಿಗೆ ಮಾತ್ರ ಅದು ತರಂ ಸ್ವಸಂವೇದ್ಯ ತನಗೆ ತಾನೇ ಅದು ತಿಳಿಯರ್ಪಡಬೇಕು ಅದು ಹೇಳಿ ಬರುವುದಿಲ್ಲ ಗೊತ್ತಾಗುವುದಿಲ್ಲ ಅಂತ ಶಿವಸ ಕೃಪೆಯ ಸಾಕ್ಷಾತ್ ಶಿವಲೋಕ ವೈಭವಂ ವಿಜ್ಞಾತು ಶಕ್ಯತೆ ಸರ್ವೈರ್ನಾನಥೇ ನಾನಥೇತ್ಹುರಸ್ತಿ ಆಸ್ತಿಕರಾದವರು ಭಗವಂತನನ್ನು ನಂಬತಕ್ಕಂಥವ್ರು ಶಿವನ ಅನುಗ್ರಹದಿಂದ ಮಾತ್ರ ಶಿವನ ಕೃಪಾ ಕಟಾಕ್ಷದಿಂದ ಮಾತ್ರ ಶಿವಲೋಕದ ವೈಭವವನ್ನು ಸಾಕ್ಷಾತ್ತಾಗಿ ಎಲ್ಲರೂ ತಿಳಿಯಬೋದು ನೋಡ್ಬೋದು ಇನ್ಯಾವ ರೀತಿಯಿಂದಲೂ ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾರೆ ಏವಂ ಕ್ರಮೇಣ ಮುಕ್ತ ಸ್ಯು ಬ್ರಾಹ್ಮಣ ವೈ ಜಿತೇಂದ್ರಿಯ ವಕ್ಷೇ ಗದ ಶೃಮುತಾಧರ ತಲೆ ಮುನಿಗಡೆ ಈಗ ನಾನು ಹೇಳಿದ ಕ್ರಮದಂತೆ ಜಿತೇಂದ್ರಿಯರಾದ ಬ್ರಾಹ್ಮಣರು ಮುಕ್ತಿಯನ್ನು ಹೊಂದುತ್ತಾರೆ ಮಿಕ್ಕ ವರ್ಣದವರು ಅನುಸರಿಸಬೇಕಾದ ಕ್ರಮವನ್ನು ಹೇಳ್ತೇನೆ ಕೇಳಿ ಎಲ್ಲರೂ ಆಧಾರದಿಂದ ಕೇಳಿ ಶೃಣುತ ಆಗರಾತ್ ಅಂಥೇಳಿ ಹೇಳ್ತಾರೆ ಸೂತಮುನಿಗಳು ಗುರು ಉಪದೇಶ ಜಾಪ್ಯಂ ವೈ ಬ್ರಾಹ್ಮಣಾಂ ನಮೋಂತಕಂ ಪಂಚಾಕ್ಷರಂ ಪಂಚಲಕ್ಷ್ಮ ಆಯುಷ್ಯಂ ನಮಃ ಪದವು ಕೊನೆಯಲ್ಲಿರುವ ಪಂಚಾಕ್ಷರಿ ಅಂತವನ್ನು ಬ್ರಾಹ್ಮಣ ಗುರುಗಳಿಂದ ಉಪದೇಶವನ್ನು ಹೊಂದಿ ಐದು ಲಕ್ಷ ಜಪವನ್ನು ಮಾಡಬೇಕು ನಮಃ ಪದವು ಕೊನೆಯಲ್ಲಿರ್ತಕ್ಕಂಥದ್ದು ಅಂದರೆ ಓಂ ಶಿವಾಯ ನಮಃ ಉಪನಯನ ಆದತಕ್ಕಂತಹ ಆಗಿರತಕ್ಕಂಥವರು ಬ್ರಾಹ್ಮಣರು ಓಂ ನಮ ಶಿವಾಯ ಅಂತೇಳಿ ಹೇಳಬೇಕು ಇದು ಶಿವನೇ ಸಾಕ್ಷಾತ್ ಹೇಳಿರತಕ್ಕಂಥದ್ದು ಹಾಗಾಗಿ ಅದು ಯಾವುದರಿಂದ ಯಾರಿಗೆ ಶ್ರೇಯಸ್ಸು ಅದನ್ನು ಮಾಡಿದರೆ ನಮಗೆ ಶ್ರೇಯಸ್ಸು ಆಗ್ತದೆ ಹೊರತು ಅದು ಯಾಕೆ ಹಾಗೆ ಇದು ಯಾಕೆ ಹೀಗೆ ಪ್ರಶ್ನೆ ಮಾಡತಕ್ಕಂಥದ್ದು ಹಾಗೇ ಗುರುವಿಗೆ ತಿರುಮಂತ ಹೇಳುವಂಥದ್ದು ಸರಿಯಲ್ಲ ಅದರಿಂದ ನಮ್ಮ ಉದ್ಧಾರ ಖಂಡಿತ ಸಾಧ್ಯ ಶ್ರೇಷ್ಠ ಅಂತೇಳಿ ನಮ್ಮ ಕಂಡ್ರು ಕೂಡ ಯಾಕಂದರೆ ಭಗವಂತನಿಂದ ಹೇಳಲ್ಪಟ್ಟಂಥದ್ದು ಭಗವಂತನ ಒಂದು ಆಜ್ಞೆ ಏನಿದೆ ನಮಗೆ ಶ್ರೇಯಸ್ಸು ಯಾವುದು ಅಂತ ಅವನು ಹೇಳ್ತಾನೆ ನಮಗೆ ಖುಷಿಯಾದದ್ದಲ್ಲ ನಮಗೆ ಹಿತವಾದದ್ದನ್ನು ಹೇಳ್ತಾನೆ ಅದನ್ನು ನಾವು ತಿಳಿದು ಅನುಸರಿಸಿದೆ ನಮ್ಮ ನಮ್ಮ ಧರ್ಮವನ್ನು ಆಚರಿಸಿದರೆ ನಮಗೆ ಪರಮಶ್ರೇಯಸ್ಸು ಮುಕ್ತಿಯನ್ನು ಪಡೀಬೋದು ಎಲ್ಲರೂ ಕೂಡ ಆದರೆ ಅವರವರ ದಾರಿಯಲ್ಲಿ ಹೋಗಬೇಕು ಅಂತೇಳಿ ಅವರು ಇಲ್ಲಿ ಹೇಳ್ತಕ್ಕಂಥದ್ದು ಹೀಗೆ ಪಂಚಾಕ್ಷರಿ ಮಂತ್ರವನ್ನ ನಮಃ ಪದವು ಕೊನೆಯಲ್ಲಿರಬೇಕು ಓಂ ಶಿವಾಯ ನಮಃ ಎಂತಕ್ಕಂತಹ ಪಂಚಾಕ್ಷರಿ ಮಂತ್ರವನ್ನ ಬ್ರಾಹ್ಮಣ ಗುರುಗಳಿಂದ ಉಪದೇಶವನ್ನ ಹೊಂದಿ ಐದು ಲಕ್ಷ ಜಪವನ್ನು ಮಾಡಬೇಕು ಪಂಚಲಕ್ಷ್ ಆಯುಷ್ಯಂ ಪ್ರಜಪೇದ ದ್ವಿಜಃ ಅದರಿಂದ ಹೆಚ್ಚಾದ ಆಯುಸ್ಸು ಉಂಟಾಗ್ತದೆ ಸ್ತ್ರೀತ್ವಾಪನಯಾರ್ಥಂತ ಪಂಚಲಕ್ಷಂ ಜಪೇತ್ ಪುನಃ ಸ್ತ್ರೀಯರು ತಮ್ಮ ಹೋಗುವುದಕ್ಕಾಗಿ ಅಂದರೆ ಪುರುಷತ್ವ ಪ್ರಾಪ್ತಿಗಾಗಿ ಐದು ಲಕ್ಷ ಪಂಚಾಕ್ಷರಿ ಜಪವನ್ನು ಮಾಡಬೇಕು ಯಾವ ಯಾವ ಫಲಗಳಿದೆ ಪಂಚಾಕ್ಷರವನ್ನು ಮಾಡಿದರೆ ಅಂತೇಳಿ ಅದು ಕೂಡ ಹಾಗೆ ಓಂ ಶಿವಾಯ ನಮಃ ಅಂಥೇಳಿ ಸ್ತ್ರೀಯರು ಕೂಡ ಹೇಳ್ತಕ್ಕಂಥದ್ದು ಪಂಚಲಕ್ಷಣ ಜಪಿಯೇತ್ ಪುನಃ ಮಂತ್ರೇಣ ಪುರುಷೋ ಭೂತ್ ಕ್ರಮಾನ್ಮುಕ್ತ ಭವೇತ್ ಬುಧ ಹೋ ಹೀಗೆ ಮಾಡಿದರೆ ಜನ್ಮಾಂತರದಲ್ಲಿ ಪಂಡಿತನ ಜ್ಞಾನಿಯಾದಂಥ ಪುರುಷರಾಗಿ ಜನಿಸಿ ಕ್ರಮವಾಗಿ ಮುಕ್ತಿಯನ್ನು ಪಡಿತಾರೆ ಹಾಗೆ ಮುಂದೆ ಕ್ಷತ್ರಿಯ ಪಂಚಲಕ್ಷೇಣ ಕ್ಷತ್ರತ್ವನಯಿಷ್ಯತಿ ಪುನಶ್ಚ ಪಂಚಲಕ್ಷೇಣ ಕ್ಷತ್ರಿಯೋ ಬ್ರಾಹ್ಮಣೋ ನೋಡಿ ಕ್ಷತ್ರಿಯನಾದಂತೂ ಐದು ಲಕ್ಷ ಜಪಗಳನ್ನು ಮಾಡಿದರೆ ಅವನ ಕ್ಷತ್ರಿಯತ್ವವು ಹೋಗ್ತದೆ ಇನ್ನೂ ಐದು ಲಕ್ಷ ಜಪ ಮಾಡಿದರೆ ಜನ್ಮಾಂತರದಲ್ಲಿ ಬ್ರಾಹ್ಮಣನಾಗಿ ಜನಿಸ್ತಾನೆ ಎಲ್ಲ ದಾರಿಗಳನ್ನು ಹೇಳಿದ್ದಾರೆ ಹಾಗೆ ಮಂತ್ರಸಿದ್ಧಿರ್ ಜಪಾಚೈವ ಕ್ರಮಾನ್ಮುಕ್ತ ಭವಿಷ್ಯತಿ ವೈಶ್ಯಸ್ತು ಪಂಚಲಕ್ಷೀಣ ವೈಶ್ಯತ್ವ ಉಪನಯ್ಯತಿ ಅಂದರೆ ಆ ಬ್ರಾಹ್ಮಣ ಜನ್ಮದಲ್ಲಿ ಅವನ ಕ್ಷತ್ರಿಯನ್ನು ಹುಟ್ಟಿದ ನಂತರ ತಿರುಗಿ ಅವನು ಜಪಿಸಿದರೆ ಮಂತ್ರಸಿದ್ಧಿಯನ್ನು ಪಡಿತಾನೆ ಪಂಚಾಕ್ಷರಿಂದ ಜಪಿಸಿದಾಗ ಆಮೇಲೆ ಕ್ರಮಕ್ರಮವಾಗಿ ಮುಕ್ತನಾಗ್ತಾನೆ ಹಾಗೆ ವೈಶ್ಯಸ್ತು ಪಂಚಲಕ್ಷೇಣ ವೈಶ್ಯತ್ವ ಉಪನಯ್ಯತಿ ಐದು ಲಕ್ಷ ಜಪಗಳನ್ನು ಮಾಡಿದರೆ ವೈಶ್ಯನು ವೈಶ್ಯತ್ವವನ್ನು ಕಳ್ಕೊಳ್ತಾನೆ ಪುನಶ್ಚ ಪಂಚಲಕ್ಷೇಣ ಮಂತ್ರಕ್ಷತ್ರಿಯ ಉಚ್ಯತಿ ತಿರುಗಿ ಐದು ಲಕ್ಷ ಜಪ ಮಾಡಿದರೆ ಮಂತ್ರಕ್ಷತ್ರಿಯ ಅಂಥೇಳಿ ಆಗ್ತಾನೆ ವೈಶ್ಯ ಪುನಶ್ಚ ಪಂಚಲಕ್ಷೇಣ ಕ್ಷತ್ರತ್ವ ಆಮೇಲೆ ಐದು ಲಕ್ಷ ಪಂಚ ಓಂ ಶಿವಾಯ ನಮಃ ಎಂಬುದನ್ನು ಮಾಡಿದರೆ ಯಾವ ಬ್ರಾಹ್ಮಣ ಗುರುವಿನಿಂದ ಉಪದೇಶವನ್ನು ಪಡೆದು ಮಾಡಿದರೆ ಆ ಕ್ಷತ್ರಿಯತ್ವವನ್ನು ಕಳ್ಕೊಳ್ತಾನೆ ಮತ್ತು ಪುನಶ್ಚ ಪಂಚಲಕ್ಷೇಣ ಮಂತ್ರಬ್ರಾಹ್ಮಣ ಉಚ್ಚತೆ ಐದು ಲಕ್ಷ ಜಪಗಳನ್ನು ಪುನಃ ಮಾಡಿದರೆ ಪಂತ್ರಬ್ರಾಹ್ಮಣ ನೆನೆಸಿಕೊಳ್ತಾನೆ ಶೂದ್ರಶ್ಚೈವನೋಂತೇನ ಪಂಚವಿಂಶತಿ ಲಕ್ಷತ ಅದೇ ರೀತಿಯಲ್ಲಿ ಆಮೇಲೆ ಹೇಗೆ ಅಂತೇಳಿ ಮೊದಲು ಹೇಳಿದೆ ಬ್ರಾಹ್ಮಣನಾದ ಮೇಲೆ ಏನು ಅಂತೇಳಿಸಿ ಓಂ ನಮ ಶಿವಾಯ ಅಂಥೇಳಿ ಅದನ್ನು ಐದು ಲಕ್ಷ ಹತ್ತು ಲಕ್ಷ ಮಾಡ್ತಾ ಹೋಗುವಂಥದ್ದು ಅಂದರೆ ಕೇವಲ ಸಂಖ್ಯೆ ಮಾತ್ರ ಅಲ್ಲ ಇಲ್ಲಿ ತನ್ಮನ ತಜ್ಜಪ ತದರ್ಥ ಭಾವನ ಅಂತೇಳಿ ಯೋಗದ ಅಷ್ಟಾಂಗ ಯೋಗದಲ್ಲಿ ಯೋಗ ಸೂತ್ರಗಳಲ್ಲಿ ಹೇಳಿದ್ದಾರೆ ಪತಂಜಲಿ ಮುನಿಗಳು ಸಾಕ್ಷಾತ್ ಶೇಷನಾವತಾರಿಗಳು ಅಂದರೆ ಯಾವ ಒಂದು ಮಂತ್ರ ಜಪವನ್ನು ಮಾಡ್ತೇವೋ ತಜ್ಜಪ ತದರ್ಥಭಾವನ ಅದರ ಅರ್ಥವನ್ನು ಭಾವಿಸುವಂಥದರ ಸ್ವರೂಪವನ್ನು ಭಾವಿಸುವಂಥದ್ದು ಅದು ಬೇಕು ಹೃದಯದಲ್ಲಿ ಹೃದಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಶ್ರದ್ಧಾ ಆದರಾತಿ ಆಧರಾತಿಶಯದಿಂದ ಇವೆಲ್ಲದರಿಂದ ಕೂಡಿ ಶುಚಿಯಾಗಿ ಆಮೇಲೆ ಸುಸಮಾಹಿತರಾಗಿ ಇಂದ್ರಿಯ ಮನಸ್ಸುಗಳನ್ನುಗ್ರಹಿಸಿ ತದೇಕ ಚಿತ್ತದಿಂದ ಮಾಡತಕ್ಕಂತಹ ಅದೇ ಸ್ವರೂಪವನ್ನು ಚಿಂತನೆ ಮಾಡ್ತಾ ಆಯಾಯ ಮಂತ್ರದ ಯಾವ ಮಂತ್ರವನ್ನು ಹೇಳ್ತೀವಿ ಆ ಮಂತ್ರದ ಸ್ವರೂಪ ಯಾವುದೇ ಓಂ ನಮಃ ಶಿವಾಯ ಓಂ ಶಿವಾಯ ನಮಃ ಅಂದರೆ ಆ ಶಿವನ ಸ್ವರೂಪವನ್ನು ಚಿಂತನೆ ಮಾಡ್ತಾ ಮಾಡಿದರೆ ಭಕ್ತಿ ಶ್ರದ್ಧಾದಿಗಳಿಂದ ಕೂಡಿ ಮಾಡಿದರೆ ಮಾತ್ರ ಅದರ ಫಲ ಸಿಗ್ತದೆ ಅಷ್ಟು ಸಂಖ್ಯೆಯಲ್ಲಿ ಮಾಡಬೇಕು ತದೇಕಾಗ್ರ ಚಿಕ್ಕ ಚಿತ್ತದಿಂದ ಆಮೇಲೆ ಜನ್ಮಾಂತರದಲ್ಲಿ ನಿಜವಾದ ಬ್ರಾಹ್ಮಣನಾಗಿ ಜನಿಸ್ತಾನೆ ಮಂತ್ರಬ್ರಾಹ್ಮಣ ಅಂತ ಹೇಳಿದರೆ ಅದಕ್ಕಿಂತ ನಂತರ ನಿಜವಾದ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ ಯಾವಾಗ ಶೂದ್ರನೂ ಸಹ ನಮಃಪಾದಾಂತವಾದಂತಹ ಓಂ ಶಿವಾಯ ನಮಃ ಎನ್ನತಕ್ಕಂತಹ ಶೂದ್ರಶ್ಚೈವ ನಮೋಂತೇನ ಪಂಚವಿಂಶತಿ ಲಕ್ಷದ ಅಂದರೆ ಪಂಚಾಕ್ಷರ ಮಂತ್ರವನ್ನು ಇಪ್ಪತ್ತೈದು ಲಕ್ಷ ಬಾರಿ ಜಪಿಸಿದರೆ ಮಂತ್ರಬ್ರಾಹ್ಮಣನಾಗಿ ಬಳಿಕ ಜನ್ಮಾಂತರದಲ್ಲಿ ನಿಜವಾದ ಬ್ರಾಹ್ಮಣನಾಗಿ ಜನಿಸ್ತಾನೆ ಸಾಧನೆಯನ್ನು ಮುಂದುವರಿಸಿದರೆ ಅಂಥೇಳಿ ಮಂತ್ರವಿಪ್ರಮಾಪದ್ಯ ಪಶ್ಚಾಚುದ್ಧೋ ಭವೇ ದ್ವಿಜಹೋ ನಾರಿ ವಾಥ ನರೋ ವಾಥ ಬ್ರಾಹ್ಮಣೋ ವಾನ್ಯ ಏ ವ ಸ್ತ್ರೀಯಾಗಲಿ ಪುರುಷನಾಗಲಿ ಬ್ರಾಹ್ಮಣನಾಗಲಿ ಮಿಕ್ಕ ವರ್ಣದವನಾಗಲಿ ಆತುರದವನಾಗಲಿ ನಮಃಪದವನ್ನು ಪೂರ್ವದಲ್ಲಿ ಆಗಲಿ ಕೊನೆಯಲ್ಲಿ ಆಗಲಿ ಉಚ್ಚರಿಸಿ ಸದಾ ಜಪಿಸಬೇಕು ವಿವಾಹಿತ ಸ್ತ್ರೀಯರಿಗೂ ಸಹ ಅದರಂತೆಯೇ ಗುರು ಕ್ರಮವನ್ನು ನಿರ್ದೇಶಿಸಬೇಕು ಯಾರಿಗೆ ಹೇಗೆ ಅಂತೇಳಿ ಈಗಾಗಲೇ ಹೇಳಿದ ಹಾಗೆ ಉಪನೀತ ಬ್ರಾಹ್ಮಣರಿಗೆ ಓಂ ನಮ ಶಿವಾಯ ಬಾಕಿ ಎಲ್ಲರಿಗೂ ಕೂಡ ಸ್ತ್ರೀಗಾಗಲಿ ಅಥವಾ ಬೇರೆಲ್ಲ ವರ್ಣದವರಿಗೂ ಕೂಡ ಓಂ ಶಿವಾಯ ನಮಃ ಈ ರೀತಿ ಮಾಡಿದರೆ ನೋಡಿ ವಿವಾಹಿತ ಸ್ತ್ರೀಯರಿಗೂ ಸಹ ಅದರಂತೆ ಗುರು ಕ್ರಮವನ್ನು ನಿರ್ದೇಶಿಸ್ತಾರೆ ಗುರು ಮುಖೇನವೇ ಅದನ್ನು ದೀಕ್ಷೆ ತೆಗೆದು ಮಾಡಬೇಕು ಅಂತ ಹೇಳ್ತಾರೆ ಬ್ರಾಹ್ಮಣ ಗುರುವಿನಿಂದ ಪಡ್ಕೊಂಡು ನಮೋ ತಂ ವಾ ನಮಃ ಪೂರ್ವ ಮಾತುರಃಸೆ ತೀಣ್ ತಥೋಖ್ಯ ಗುರು ನಿರ್ದೇಶ ಗುರುರ್ ನಿರ್ ಗುರು ನಿರ್ದಯ ನಿರ್ದರ್ಶತ್ ಕ್ರಮರಿಸಬೇಕು ಗುರು ದಾರಿಯನ್ನು ಸಾಧಕಃ ಪಂಚಲಕ್ಷಾಂತೆ ಶಿವ ಪ್ರೀತ್ಯರ್ಥಮೇವ ಹಿ ಪಂಚ ಮಹಾಭಿಷೇಕನೈವೇದ್ಯಂಕೃತ್ ಭಕ್ತ ಪೂಜೆತ್ ಐದು ಲಕ್ಷ ಜಪದ ಕೊನೆಯಲ್ಲಿ ಸಾಧಕನು ಶಿವನ ಪ್ರೀತಿಯಾಗಿ ಮಹಾಭಿಷೇಕ ಮತ್ತು ನೈವೇದ್ಯಗಳನ್ನು ಮಾಡಿ ಬಳಕೆ ಶಿವಭಕ್ತರನ್ನು ಪೂಜಿಸಬೇಕು ಪೂಜೆಯ ಶಿವಭಕ್ತ ಶಿವ ಪ್ರೀತ ತರೋ ಭವೇತ್ ಶಿವಸ ಶಿವಭಕ್ತ ಭೇದೋ ನಿವೋ ಹಿ ಸಹ ಶಿವಭಕ್ತನನ್ನು ಪೂಜಿಸಿದರೆ ಶಿವನು ಸುಪ್ರೀತನಾಗ್ತಾನೆ ಶಿವಭಕ್ತನಿಗೂ ಶಿವನಿಗೂ ಭೇದವಿಲ್ಲ ಶಿವಭಕ್ತನು ಶಿವಸ್ವರೂಪನೇ ಆಗಿದ್ದಾನೆ ಶಿವಸ್ವರೂಪ ಮಂತ್ರ ಧಾರಣಾ ಶಿವಯೇವಿ ಶಿವಭಕ್ತ ಶರೀರೇ ಹಿ ಶಿವೇ ತತ್ಪರಮೋ ಭವೇತು ಶಿವನ ಸ್ವರೂಪವಾದಂಥ ಮಂತ್ರವನ್ನು ಹೃದಯದಲ್ಲಿ ಶಿವಭಕ್ತನು ಧರಿಸುವುದರಿಂದ ಅವನು ಸಾಕ್ಷಾತ್ ಶಿವನೇ ಆಗಿರ್ತಾನೆ ಮಂಗಳೂಪವಾದಂಥ ಶಿವಭಕ್ತನ ಶರೀರದಲ್ಲಿ शिवन मौन रक्षण नयसीता शिवभक्त शीरे ही शिव तत्परमो भवि शिवभक्ता क्रिया सर्वा वेदसर्व्रिया विदु यदिवंत्र श ಏನ ಜಪ್ತ ಭವೇತ್ ಕ್ರಮಾತ್ ಅಂತೇಳಿ ಮುಂದೆ ಹೇಳ್ತಾರೆ ಶಿವಭಕ್ತರು ಲೌಕಿಕ ಮತ್ತು ವೈದಿಕ ಕ್ರಿಯೆಗಳೆಲ್ಲವನ್ನು ಕೂಡ ಬಲ್ಲವರು ಶಿವಭಕ್ತಃ ಕ್ರಿಯಾ ಸರ್ವಾ ವೇದಸರ್ವಕ್ರಿಯಾಂ ವಿದು ಯಾವ್ಯಾವತ್ ಶಿವಮಂತ್ರ ಭೇತ್ ಕ್ರಮ್ ಎಲ್ಲಿಯವರೆಗೆ ಶಿವಪಂಚಾಕ್ಷರ ಮಂತ್ರವನ್ನು ಜಪಿಸಿದರು ಅಲ್ಲಿಯವರೆಗೂ ಶಿವಭಕ್ತರು ಅವರ ಶರೀರದಲ್ಲಿ ಶಿವನ ಸಾನ್ನಿಧ್ಯವೂ ಇರುತ್ತದೆ ತಾವದ್ವೇ ಶಿವಸಾನ್ನಿಧ್ಯ ತಸ್ ದೇಹೆ ನ ಸಂಶಯ ಅದರಲ್ಲಿ ಸಂಶಯ ಇಲ್ಲ ದೇವೀ ಲಿಂಗಂ ಭವೇದ್ರೂಪಂ ಶಿವಭಕ್ತ ಸ್ತ್ರಿಯ ಶಿವಭಕ್ತರಾದ ಸ್ತ್ರೀಯ ಸ್ವರೂಪ ದೇವೀ ರೂಪವಾದದ್ದು ದೇವೀಲಿಂಗಂ ಭವೇದ್ ರೂಪಂ ಶಿವಭಕ್ತ ತಥಾ ಶಿವಭಕ್ತರಾದಂಥ ಸ್ತ್ರೀಯರು ಯಾರು ಅವರು ದೇವೀ ಸ್ವರೂಪವಾದಂಥವ್ರು ಯಾವನ್ ಮಂತ್ರಂ ಜಪೇದ ದೇವ್ಯಾ ತಾವತ್ ಸಾನ್ನಿಧ್ಯಮಸ್ತಿಹೀ ಮಂತ್ರವನ್ನು ಜಪಿಸ್ತಾ ಇರತಕ್ಕಂಥವರೆಗೆ ಪಂಚಾಕ್ಷರಿಯನ್ನು ಅಲ್ಲಿವರೆಗೆ ದೇವಿ ಸಾನ್ನಿಧ್ಯ ಆ ಶಿವಭಕ್ತಿಯ ಶರೀರದಲ್ಲಿ ಶಿವಂ ಸಂಪೂಜೆಯೇದ್ ೀನ ಶಿವಂ ಸಂಪೂಜೇ ಸ್ವಯಂ ವೈ ಶಬ್ದಪೃಕ್ ಸ್ವಯ ಶಿವೋ ಭೂ ಪರಾ ಶಕ್ತಿಂ ಪ್ರಪೂಜೇತ್ ಶಕ್ತಿ ಬೇರಂಚ ಲಿಂಗಂಚ್ಯಾ ಹ್ಯಾೇಖ್ಯ ಮಾಯಾತ್ ಶಿವನ ಶಬ್ದ ಶಿವೋಹಂ ಎಂಬ ಶಬ್ದವನ್ನು ಮತ್ತು ೂಪಗಳನ್ನು ಧರಿಸಿ ಶಿವನಾಗಿ ಶಿವನೆಂದು ತಿಳಿದುಕೊಂಡು ಪರಶಕ್ತಿಯನ್ನು ಪೂಜಿಸಬೇಕು ಯಾವನ್ ಮಂತ್ರಂ ಜಪೇತ್ ಅಂದರೆ ಶಿವಂ ಸಂಪೂಜೆಯೇತ್ ಧೀಮಾನ್ ಸ್ವಯಂ ವೈ ಶಬ್ದೂಪಧು ಸ್ವಯಂ ಚೈವ ಶಿವೋ ಭೂತ್ ಪರಾಮ ಶಕ್ತಿಂ ಪ್ರಪೂಜೆಯೇತ್ ಶಕ್ತಿ ಮೂರ್ತಿ ಲಿಂಗ ಇವುಗಳನ್ನು ಬರೆದು ನಿಷ್ಕಪಟವಾಗಿ ಪೂಜಿಸಬೇಕು ಶಕ್ತಿಂ ಬೇರಂಚ ಲಿಂಗಂಚ ಹಿ ಆಲೇಖ್ಯ ಮಾಯಾ ಯಜೇತ್ ಆಲೇಖ್ಯ ಆಮಯಾ ಯಜೇತ್ ನಿಷ್ಕಪಟವಾಗಿ ಮಾಯೆಯಿಂದ ಅಲ್ಲ ಅಮಾಯ ಅಂದರೆ ನಿಷ್ಕಪಟವಾಗಿ ನಿಷ್ಕಲ್ಮಷವಾಗಿ ಪೂಜಿಸಬೇಕು ಶಿವಲಿಂಗಂ ಶಿವಂ ಮತ್ವಾ ಸ್ವಾತ್ಮಾನಂ ಶಕ್ತಿರೂಪಕಂ ಶಕ್ತಿಲಿಂಗಂಚ ದೇವೀಂಚ ಮತ್ತ್ವ ಸ್ವಂ ಶಿವರೂಪಕಂ ಶಿವಲಿಂಗವು ಶಿವಸ್ವರೂಪವೆಂದೂ ತಾನು ಶಕ್ತಿರೂಪನೆಂದು ಶಕ್ತಿಲಿಂಗವು ದೇವಿಯೂ ಸಹ ತಾನೂ ಸಹ ಶಿವಸ್ವರೂಪವೆಂದು ನಾದರೂಪವಾದಂತಹ ಮತ್ತು ಶಿವಲಿಂಗಂ ನಾದರೂಪಂ ಬಿಂದು ಶಕ್ತಿಕಂ ಉಪಪ್ರ ಉಪ ಪ್ರಧಾನ ಭಾವೇನ ಅನ್ಯೋನ್ಯಾಸಕ್ತಲಿಂಗಕಂ ನಾದರೂಪವಾದ ಮತ್ತು ಬಿಂದುರೂಪವಾದ ಶಿವಲಿಂಗವನ್ನು ಪ್ರಧಾನ ಮತ್ತು ಅಪ್ರಧಾನವಾಗಿ ಶಿವಲಿಂಗವು ಪ್ರಧಾನವಾದ್ದು ಶಕ್ತಿಲಿಂಗ ಅಪ್ರಧಾನವಾದ ಒಂದು ಮತ್ತೊಂದಕ್ಕೆ ಅಂಗವೆಂದು ಭಾವಿಸಿ ಮೂಲಮಂತ್ರವನ್ನು ಜಪಿಸುತ್ತಾ ಭಾವಿಸುತ್ತಾ ಶಿವನನ್ನು ಶಕ್ತಿಯನ್ನು ಪೂಜಿಸಬೇಕು ಅಂತೇಳಿ ಹೇಳ್ತಾರೆ ಉಪಪ್ರಧಾನ ಪ್ರಧಾನಭಾವೇನ ಅನ್ಯೋನ್ಯ ಲಿಂಗಕಂ ಶಿವಲಿಂಗಂ ನಾದರುಪಿಂದುಂ ಶಕ್ತಿಕ ಶಕ್ತಿಕಂ ಶಕ್ತಿಲಿಂಗಂ. ರೀತಿಯಾಗಿ ನಾದಲಿಂಗ ಶಕ್ತಿಲಿಂಗ ಅಂತೇಳಿ ಶಿವಲಿಂಗ ಮತ್ತು ಶಕ್ತಿಲಿಂಗ ಬಿ ಪೂಜೆಚ್ಚ ಶಿವ ಶಕ್ತಿ ಸ ಶಿವೋ ಮೂಲಭಾವನಾ ಶಿವಭಕ್ತ ಶಿವಮಂತ್ರನ್ ಶಿವೂಪಕ ಶಿವಮಂತ್ರಸ್ವರು ಶಿವಸ್ವರು ಆದಂತಹ ಶಿವಭಕ್ತರನ್ನು ಷೋಡಶೋಪಚಾರಗಳಿಂದ ಪೂಜಿಸಬೇಕು ಅಂತೇಳಿ ಹೇಳ್ತಾರೆ ಶಿವಭಕ್ತಾನ್ ಶಿವಮಂತ್ರೂಪಕಾನ್ ಶಿವರೂಪಕಾನ್ ಷೋಡಶೈರುಪಚಾರ ಇಷ್ಟ ಪೂಜೆಯೇದ್ ಇಷ್ಟಮಾಪ್ನು ಯುಶ್ರೂಷಣಾದ್ಯೈ ಚ ಶಿವಭಕ್ತ ಲಿಂಗಿನಃ ಶಿವಭಕ್ತನ ಶಿವಸ್ವ ಮಂತ್ರಸ್ವರೂಪರು ಶಿವಸ್ವರೂಪರಾದಂತಹ ಶಿವಭಕ್ತರನ್ನು ಷೋಶೋಪಚಾರಗಳನ್ನು ಪೂಜಿಸಬೇಕು ಇದರಿಂದ ಇಷ್ಟಾರ್ಥ ಸಿದ್ಧಿಸುತ್ತದೆ ಶಿವಸ್ವರೂಪನಾದ ಶಿವಭಕ್ತನನ್ನು ಶುಶ್ರೂಷಣೆ ಸೇವೆ ಆದಿಗಳಿಂದ ಸಂತೋಷಗೊಳಿಸಿದರೆ ಇದರಿಂದ ಶಿವನು ಸಂತುಷ್ಟನಾಗ್ತಾನೆ ಆನಂದಂ ಜನಯೇದ್ ವಿದ್ವಾನ್ ಶಿವ ಪ್ರೀತರೋ ಭತ್ ಶಿವಭಕ್ತಾನ್ ಸಪತ್ನೀಕಾನ್ ಪತ್ನಿಯ ಸಹ ಸದೈವ ತತ್ ಪೂಜೆಯೇದ್ ಭೋಜನಾಧ್ಯೈಶ್ಚ ಪಂಚವಾ ದಶವಾ ಶತ ಧನೆ ದೇಹೇ ಚ ಮಂತ್ರೇ ಚ ಭಾವನಾಮ ವಂಚಕಃ ಶಿವಭಕ್ತರಾದ ದಂಪತಿಗಳನ್ನು ಹತ್ತು ಜನಗಳನ್ನಾಗಲಿ ನೂರು ಜನಗಳನ್ನಾಗಲಿ ಧನ ಶರೀರ ಪ್ರಯತ್ನ ಮತ್ತು ಮಂತ್ರಭಾವನೆಗಳಲ್ಲಿ ಲೋಪ ಮಾಡದೆ ತನು ಮನಧನ ಅಂತ ಹೇಳ್ತಾರೆ ಶರೀರ ಮನಸ್ಸು ಮತ್ತು ಸಂಪತ್ತು ದ್ರವ್ಯಗಳು ವಸ್ತುಗಳು ಎಲ್ಲದರನ್ನ ಕೂಡಿಕೊಂಡು ಮಾಡಿದರೆ ತ್ರಿಕರಣಪೂರ್ವಕವಾಗಿ ಕಾಯಾವಾಚ ಕಾಯಿಯನ ವಾಚ ಮನಸ ತ್ರಿಕರಣ ಮೂರು ಕರ್ಣ ಅಂತೇಳಿ ಅದನ್ನು ಹೇಳ್ತೀವಿ ಹ್ಞೂ ಮಾಡಿದರೆ ಮಾತಿನಿಂದ ಮತ್ತು ಮನಸ್ಸಿನಿಂದ ಮತ್ತು ಶರೀರದಿಂದ ಯಾವುದೇ ಲೋಪ ಶಿವ ಮತ್ತು ಶಕ್ತಿ ರೂಪರೆಂದು ತಿಳಿದು ಭೋಜನಾದಿಗಳಿಂದ ಪೂಜಿಸಬೇಕು ಶಿವಭಕ್ತ ದಂಪತಿಗಳನ್ನು ಅದರಿಂದ ಮುಕ್ತಿಯನ್ನು ಹೊಂದುತ್ತಾರೆ ಅಂತೇಳಿ ಹೇಳ್ತಾರೆ ಧನೀ ದೇಹೇ ಚಂತ್ರೇ ಭಾವನಾಕಃ ಅವಂಚಕ ವಂಚನೆ ಇಲ್ಲದೆ ಶಿವಶಕ್ತಿ ಸ್ವರೂಪೇಣಾತೆ ಭುವಿ ನಾಭೇರಧೋ ಬ್ರಹ್ಮ ಆಕಂಠಂ ವಿಷ್ಣುಭಾಗ ನಾಭಿಯ ಕೆಳಗಿನ ಭಾಗ ನಾಭೇ ಅಧಃ ಬ್ರಹ್ಮಭಾಗ ಬ್ರಹ್ಮಸ್ವರೂಪವಾದದ್ದು ಶರೀರದಲ್ಲಿ ನಾಭಿಯಿಂದ ಕತ್ತಿನವರೆಗಿನ ಭಾಗ ವಿಷ್ಣುಸ್ವರೂಪವಾದದ್ದು ಅಂದರೆ ಸೃಷ್ಟಿ ನಾಭಿಂದ ಕೆಳಗೆ ಬ್ರಹ್ಮ ನಾಭಿಯಿಂದ ಕುತ್ತಿಗೆಯವರೆಗೆ ಕಂಠದವರೆಗೆ ಇರೋದ್ರಿಂದ ವಿಷ್ಣು ಸ್ವರೂಪ ಅದು ಸ್ಥಿತಿ ಎದೆ ಇದೆ ಹೃದಯ ಇದೆ ಅಲ್ಲಿ ಹೃದಯ ಸ್ಥಿತಿಗೆ ಕಾರಣ ಅಥವಾ ಶರೀರದ ರಕ್ತ ಸಂಚಾರ ಮಾಡುವ ಪ್ರೇರಕವಾದಂಥ ಕಾರಣ ಆಮೇಲೆ ಮುಖಂ ಲಿಂಗಮಿತಿ ಪ್ರೋಕ್ತಂ ಶಿವಭಕ್ತ ಶರೀರ ಕಂ ಮುಖವು ಶಿವ ಕುತ್ತಿಗೆಯನ್ನು ಮೇಲಿನದ್ದು ಹೀಗೆ ಶಿವಭಕ್ತನ ಶರೀರವು ತ್ರಿಮೂರ್ತಿ ಸ್ವರೂಪವಾದ್ದು ಶಿವಭಕ್ತನ ಶರೀರ ಅಂತೇಳಿ ಹೇಳ್ತಾರೆ ಈ ರೀತಿಯಾಗಿ ಮುಖಂ ಲಿಂಗಿತಿ ಪ್ರೋಕ್ತ ಶಿವಭಕ್ತಶೀರಕ ಮೃತಾುಕ್ತ ದಾಹಾತನ್ ಮೃತ ಉದ್ದಿಶ್ಯ ಪೂಜೆದಾತರಂ ಶಿವಮೇವೀ ಪೂಜಾಕೃತ್ಮ ಶಿವಭಕ್ತ ಪೂಜೆತ್ ಮರಣಹುಂದಿ ದಹನ ಸಂಸ್ಕಾರ ಪಡದಂತಹ ಮತ್ತು ದಹನಾದಿ ಸಂಸ್ಕಾರ ವಿಲ್ಲದೆ ಮೃತರಾದಂತಹ ಪಿತೃಗಳನ್ನು ಉದ್ದಿಶ್ಯ ಮೃತಾುಕ್ತ ದಾಹಾನ್ ಮೃತ ಉದ್ದೇಶ ಅವರನ್ನು ಉದ್ದೇಶಿಸಿ ಪೂಜೆಯೇ ಆದಿಪಿತರಂ ಶಿವಮೇವಹಿ ಜಗತ್ತಿಗೆ ಪಿತ್ ಆದಿಪಿತೃವಾದಂತಹ ಶಿವನನ್ನು ಆಮೇಲೆ ಪೂಜಾಂಕೃತ್ವ ಆದಿಮಾತುಶ್ಚ ಶಿವಭಕ್ತಾಂಶ ಪೂಜೆಯೇ ಆದಿಮಾತೆಯಾದಂಥ ದೇವಿಯನ್ನು ಉದ್ದೇಶಿಸಿ ಪೂಜಿಸಬೇಕು ಬಳಿಕ ಶಿವಭಕ್ತರನ್ನು ಪೂಜಿಸಬೇಕು ಆಗ ಪಿತೃಗಳಿಗೂ ಕೂಡ ಸದ್ಗತಿ ಸಿಗ್ತದೆ ಅಂತೇಳಿ ಹಾಗೆ ಪೂಜಿಸಿದರೆ ಪಿತೃಲೋಕಂ ಸಮಸಾಧ್ಯ ಕ್ರಮಾನ್ ಮುಕ್ತೋ ಭವೇನ್ ಮೃತ ಆ ಸತ್ತಂತವನ್ನು ಮೃತನಾದಂಥವನ್ನು ಪಿತೃಲೋಕವನ್ನು ಹೊಂದಿ ಆಮೇಲೆ ಕ್ರಮವಾಗಿ ಮುಕ್ತಿಯ ಮುಕ್ತನಾಗ್ತಾನೆ ಕ್ರಿಯಾಯುಕ್ತ ದಶಭ್ಯಚ್ ದಶಭ್ಯಶ್ಚ ತಪೋಯುಕ್ತೋ ವಿಶಿಷ್ಯತೆ ಶಿವಭಕ್ತರಲ್ಲಿ ಕ್ರಿಯಾಯುಕ್ತ ಕರ್ಮನಿಷ್ಠರಾದಂಥ ಹತ್ತು ಯೋಗಿಗಳಿಗಿಂತಲೂ ತಪೋನಿಷ್ಠನಾದ ಒಬ್ಬ ಯೋಗಿ ಶ್ರೇಷ್ಠ ಶಿವಯೋಗಗಳಿಗೆ ಮೂರು ವಿಧ ಅಂತ ಹೇಳಿತ್ತು ನಾವು ಮೊದಲೇ ಕ್ರಿಯಾಯೋಗಿ ತಪೋಯೋಗಿ ಮತ್ತು ಜಪಯೋಗಿ ಅಂತೇಳಿ ಆಮೇಲೆ ಅದಕ್ಕಿಂತಲೂ ಮೇಲಿನದ್ದು ಧ್ಯಾನ ನಿಷ್ಠಾನ ಧ್ಯಾನ ಯೋಗಿ ಈಗ ಬೇರೆ ಬೇರೆ ಬರ್ತದೆ ಇದರಲ್ಲಿ ಈಗ ನೋಡಿ ತಪೋಯುಕ್ತ ಶತೆಭ್ಯಷ್ಟ ಜಪಯುಕ್ತೋ ವಿಶಿಷ್ಯತೆ ಜಪಯುಕ್ತ ಸಹ ಸಹಸ್ರೇಭ್ಯ ಶಿವಜ್ಞಾನಿ ವಿಶಿಷ್ಯತೆ ಶಿವಜ್ಞಾನಿಷು ಲಕ್ಷು ಕೋಟಿಭ್ಯ ಸಮಾಧಿಸ್ಥೋ ನೋಡಿ ಶಿವಭಕ್ತರಲ್ಲಿ ಕ್ರಿಯಾ ಕರ್ಮನಿಷ್ಠರಾದಂಥ ಪೂಜಾದಿ ಕರ್ಮಗಳ ನಿಷ್ಠರಾದಂಥ ಹತ್ತು ಯೋಗಿಗಳಿಗಿಂತಲೂ ತಪೋನಿಷ್ಠನಾದ ಒಬ್ಬ ಯೋಗಿಯು ಶ್ರೇಷ್ಠ ಶಿವಭಕ್ತರಲ್ಲಿ ತಪೋನಿಷ್ಠರಾದ ನೂರು ಯೋಗಿಗಳಿಗಿಂತಲೂ ಜಪನಿಷ್ಠನಾದ ಓರ್ವನು ಶ್ರೇಷ್ಠ ಸಾವಿರ ಜಪಯುಕ್ತರಿಗಿಂತಲೂ ಓರ್ವ ಶಿವಜ್ಞಾನಿಯು ಶ್ರೇಷ್ಠ ಲಕ್ಷ ಶಿವಜ್ಞಾನಿಗಳಿಗಿಂತಲೂ ಓರ್ವ ಧ್ಯಾನ ಶ್ರೇಷ್ಠ ಶಿವಧ್ಯಾನ ನಿರತನಾಗಿರ್ತಕ್ಕಂಥವನು ಶಿವಧ್ಯಾನ ಕೋಟಿ ಯೋಗಿಗಳಿಗಿಂತಲೂ ಧ್ಯಾನ ಧ್ಯಾನಯುಕ್ತೇಶು ಕೋಟಿಭ್ಯ ಸಮಾಧಿಸ್ತು ವಿಶೇಷತೆ ಓರ್ವ ಸಮಾಧಿನಿಷ್ಠನು ಶ್ರೇಷ್ಠ ಸಮಾಧಿ ಸ್ಥಿತಿಗೆ ಏರಿದವನು ಉತ್ತರೋತ್ತರ ವೈಶಿಷ್ಟ್ಯಾ ಪೂಜಾ ಯಾವು ಉತ್ತರೋತ್ತರಂ ಫಲಂ ಧ್ಯಾನ ಸಮಾಧಿ ಅಂತ ಹೇಳಿದರೆ ಅಷ್ಟಾಂಗ ಯೋಗದಲ್ಲಿ ಬರ್ತದೆ ಕೊನೆಯದ್ದು ಸಮಾಧಿ ಅಂದರೆ ಸತ್ತ ಮಾಡೋದು ಸಮಾಧಿ ಅಲ್ಲ ಇದು ಅಷ್ಟಾಂಗ ಯೋಗದಲ್ಲಿ ಸಮಾಧಿ ಕೊನೆಯದು ಆ ಭಗವಂತನಲ್ಲಿ ತಾದಾತ್ಮ್ಯವನ್ನು ಭಾವ ಅದು ಹ್ಞೂ ಸಮಾಧಿ ಆತ್ಮ ಪರಮಾತ್ಮ ಐಕ್ಯ ಭಾವ ತಪಸ್ಸಿನಲ್ಲಿ ಧ್ಯಾನದಲ್ಲಿ ಹ್ಞೂ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅನ್ನ ತಗ್ನಷ್ಟಾಂಗಗಳಲ್ಲಿ ಇವುಳದೆಲ್ಲ ಸಿದ್ಧಿಯಾದಾಗ ಕೊನೆಗೆ ಸಮಾಧಿ ಸಿದ್ಧಿಯಾಗಿರ್ತದಲ್ಲ ಅಂಥವರು ಅತ್ಯಂತ ಶ್ರೇಷ್ಠ ಅಂತೇಳಿ ಹೇಳ್ತಕ್ಕಂಥದ್ದು ಉತ್ತರೋತ್ತರ ವೈಶಿಷ್ಟ್ಯಾ ಪೂಜಾಯಾಮ ಉತ್ತರೋತ್ತರಂ ಫಲಂ ವೈಶಿಷ್ಟ್ಯರು ಪಂಚ ದುರ್ವೀಜ್ಞೇಜಮ್ಮನೀ ಶಿಭಿಹಿ ಇವರಲ್ಲಿ ಹಿಂದಿನವರಿಗಿಂತ ಮುಂದಿನವರು ಶ್ರೇಷ್ಠರಾದ ಕಾರಣ ಅವರನ್ನು ಪೂಜಿಸಿದರೆ ಪಂಡಿತರು ಊಹಿಸಲು ಅಸ ಅಸಾಧ್ಯವಾಗಿರತಕ್ಕಂತಹ ಹ್ಞೂ ಒಟ್ಟಿನಲ್ಲಿ ಒಂದಕ್ಕಿಂತಲೂ ಹೆಚ್ಚಾದ ಫಲ ಲಭಿಸ್ತದೆ ಆಧ ಕಾರಣ ಶಿವಭಕ್ತನ ಮಹಾತ್ಮ್ಯನು ಯಾವನು ಯಾವ ಮನುಷ್ಯ ತು ತಿಳಿಯವಲ್ಲ ಒಬ್ಬನುಿಯಲಾರಾ ಫಲಂ ವೈಶಿಷ್ಟ್ಯರುಪರ್ವಿಜ್ಞೇ ಮನೀಷಿ ತಸ್ಮೇ ಶಿವಭಕ್ತ ಮಹಾತ್ಮ್ಯ ವೇತಿ ಕೋ ನರ ಶಿವಶಕ್ತೋ ಪೂಜನಂಚ ಶಿವಭಕ್ತ ಪೂಜನ ಕೃತೆ ನರೋ ಭಕ್ತ ಸ ಶಿವಶಿವಧತೆ ಸ ಶಿವಶಿವಧತೆ ಯ ಇಮ್ ಪಠತೆ ಅಧ್ಯಾಯಮವ್ ವೇದ ಸಂಹಿತ ಶಿವಜ್ಞಾನಿ ಭವೆಹ ಶಿವೇನ ಸಹ ಮೋದತೆ ಶ್ರಾವಯೇ ಶಿವಭಕ್ತ ವಿಶೇಷ ಜ್ಞ ಮುನೀಶ್ವರ ಶಿವ ಪ್ರಸಾದ ಸಿಚ್ಛಿವುಧಾ ಇ ಶ್ರೀ ಶಿವಮಹಾಪುರೇ ವಿಶ್ವರ ಸಂಹಿತಾಂ ಸಪ್ತದಶೋಧ್ಯಾ ಶಿವ ಮತ್ತು ಶಕ್ತಿ ಶಿವಭಕ್ತ ಇವರ ಪೂಜೆಯನ್ನು ನಿತ್ಯವೂ ಯಾವನು ಭಕ್ತಿಯನ್ನು ಮಾಡ್ತಾನೋ ಅವನು ಶಿವಸ್ವರೂಪವನ್ನು ಪಡೆದು ಮಂಗಳವನ್ನು ಪಡೆಯುತ್ತಾನೆ ಇಲ್ಲಿ ಶಿವ ಅಂತ ಹೇಳಿದ್ದು ಭಗವಂತನನ್ನು ಪರಮಾತ್ಮನನ್ನು ಹಾಗಾಗಿ ಭಗವಂತನ ಒಂದು ಆರಾಧನೆ ಉಪಾಸನೆಯನ್ನು ಮಾಡಿದರೆ ಅವನು ಒಳ್ಳೆಯದನ್ನೇ ಹೊಂದುತ್ತಾನೆ ಕೆಟ್ಟದನ್ನು ಹೊಂದುವುದಿಲ್ಲ ವೇದದಂತೆ ಪವಿತ್ರವಾದ ಈ ಅಧ್ಯಾಯವನ್ನು ಇಮಂ ಪಠತೆ ಅರ್ಥವದ್ ವೇದ ಅರ್ಥವತ್ತಾಗಿ ಪಠಿಸ್ತಾನೆ ಯಾವ ಪುರುಷನು ಅವನು ಶಿವಜ್ಞಾನಿಯಾಗಿ ಶಿವನೊಡನೆ ವಿಹಾರವನ್ನು ಮಾಡ್ತಾನೆ ಶಿವಜ್ಞಾನಿ ಭವೇತ್ ವಿಪ್ರಹ ಶಿವನ ಸಹ ಮೋದತೆ ಆನಂದವನ್ನು ಹೊಂದುತ್ತಾನೆ ಮೋದವನ್ನು ಹೊಂದುತ್ತಾನೆ ಶ್ರಾವಯತ್ ಶಿವಭಕ್ತಾಂಶ ವಿಶೇಷಜ್ಞ ಮುನೀಶ್ವರಾ ಹೆಚ್ಚಾಗಿ ತಿಳಿದಂತಹ ವಿಪ್ರನು ಶಿವಭಕ್ತನಿಗೆ ಈ ಅಧ್ಯಾಯವನ್ನು ಹೇಳಬೇಕು ಶಿವಪ್ರಸಾದ ಸಿದ್ಧ ಕೃಪಯಾ ಬುಧಾ ಎಲೆ ಮುನಿಶ್ರೇಷ್ಠರೇ ಜ್ಞಾನಿಗಳೇ ವಿಭುಧರೇ ಅದರಿಂದ ಶಿವನ ಅನುಗ್ರಹವು ಉಂಟಾಗ್ತದೆ ಇಲ್ಲಿಗೆ ಶ್ರೀ ಶಿವ ಪುರಾಣದಲ್ಲಿನ ಮೊದಲನೆಯ ವಿದ್ಯೇಶ್ವರ ಸಮಿತಿಯಲ್ಲಿ ಹದಿನೇಳನೇ ಅಧ್ಯಾಯವು ಮುಗಿಯಿತು ಸೂತ ಹೇಳ್ತಾ ಇರತಕ್ಕಂಥ ಕತೆ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮುನಿಗಳಿಗೆ ಹೀಗೆ ಮುಂದೆ ಹೋಗ್ತದೆ ಮುಂದೆ ಹದಿನೆಂಟನೇ ಅಧ್ಯಾಯವನ್ನು ನೋಡೋಣ ಈ ಒಂದು ಹದಿನೇಳನೇ ಅಧ್ಯಾಯದಲ್ಲಿ ತುಂಬ ವಿಸ್ತಾರವಾಗಿ ಇದು ಹೇಳಿದ್ದಾರೆ ಒಂದು ಆ ಪಂಚಾಕ್ಷರಿ ಮಂತ್ರದ ಮಹಿಮೆ ಪಂಚಾಕ್ಷರಿ ಜಪದಿಂದ ಎಷ್ಟೆಷ್ಟು ಜಪವನ್ನು ಯಾವ ರೀತಿಯಲ್ಲಿ ಮಾಡಿದರೆ ಯಾವ ಪ್ರಾಪ್ತಿ ಆಗ್ತದೆ ಏನು ಫಲಸಿದ್ಧಿ ಆಗ್ತದೆ ಅಂತಕ್ಕಂಥದ್ದು ಇನ್ನು ಹದಿನೆಂಟನೇ ಅಧ್ಯಾಯದಲ್ಲಿ ಅಂದರೆ ಹದಿನೇಳನೇ ಅಧ್ಯಾಯದಲ್ಲಿ ಪ್ರಣವ ಓಂಕಾರದ್ದು ಮತ್ತು ಪಂಚಾಕ್ಷರದ್ದು ಎರಡರದ್ದು ಮಂತ್ರದ ಮಹಾತ್ಮ್ಯವನ್ನು ಹೇಳಿದ್ದಾರೆ ಹದಿನೆಂಟನೇ ಅಧ್ಯಾಯದಲ್ಲಿ ಬಂಧ ಮೋಕ್ಷ ಸ್ವರೂಪದ ನಿರೂಪಣೆ ಬಂಧ ಅಂದರೆ ಏನು ಅದರ ಸ್ವರೂಪ ಏನು ಬಂಧನ ಅಂತೇಳಿದರೆ ಏನು ಸಂಸಾರ ಬಂಧನ ಅಂದರೆ ಏನು ಮೋಕ್ಷ ಅಂತೇಳಿದರೆ ಏನು ಅದರ ಸ್ವರೂಪ ಹ್ಞೂ ಶಿವಲಿಂಗ ಮಹಾತ್ಮ್ಯದ ವರ್ಣನೆ ಇದು ಹದಿನೆಂಟನೇ ಅಧ್ಯಾಯದ ಕಥಾವಸ್ತು ಶಿವಲಿಂಗದ ಮಹಾತ್ಮ್ಯ ಏನು ಎನ್ನತಕ್ಕಂಥ ವಿಚಾರಗಳು ಅದರಲ್ಲಿ ಮುಂದೆ ಬರ್ತದೆ ಮುಂದೆ ನೋಡೋಣ ಓಂ ತತ್ಸತ್ ಶಿವಾರ್ಪಣಮಸ್ತು ಹರಿ